ಮಂಗಲ ಓಂ ಸ್ಥಾಪಕರ್ಮಸ್ಮಸ್ವೂ ಅವತಾರೃಷ್ಣ ವಸುದೇ ವೃತ್ತ ಚಾರೂಮರ್ದ ೀ ಪರಮೇಗುರು ಜಯತಿ ಜಗತಿ ಮಾಯಕಾಧವಸ್ತೆ ವಚನರಚನ ಕೇವಲ ಚಾಕಯ್ಯ ಧ್ರವಪದೃ ಧ್ರವೋಯಂ ಸಕಲಕುಶಲ ಪಾತ್ರ ब्रह्मपुत्री <coughs> <coughs> <coughs> प्रेम स्वरूप नाड़ू ಐವತ್ತೊಂದನೆಯ ಸೂತ್ರದಲ್ಲಿ ಅದನ್ನು ಅನಿರ್ವಚನೀಯ ಅಂತ ಕರೆದರು ಅನಿರ್ವಚನೀಯ ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ ರಾಮ ಸೀತೆಗೆ ಹೇಳ್ತಕ್ಕಂತಹ ಮಾತು ನನ್ನ ನಿನ್ನ ನಡುವಿನ ಪ್ರೇಮ ನನಗೆ ಮಾತ್ರ ಗೊತ್ತು ನನ್ನ ಹೃದಯಕ್ಕೆ ಮಾತ್ರ ಗೊತ್ತು ಆದರೆ ನನ್ನ ಹೃದಯ ಇರತಕ್ಕಂಥದ್ದು ನಿನ್ನಲ್ಲಿ ಈ ಅನಿರ್ವಚನೀಯತ್ವ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ವಸ್ತು ಅಂತ ಇರಬೇಕು ಮೊಟ್ಟ ಯಾವುದೋ ಒಂದು ವಸ್ತು ಕಾಲ್ಪನಿಕ ವಸ್ತು ಆಗಿರಬಾರದು ಎರಡನೆಯದಾಗಿ ಆ ವಸ್ತು ಅನುಭವ ಸ್ವರೂಪದ್ದಾಗಿರಬೇಕು ಬೇರೆಯವರು ಹೇಳಿದ್ರು ಕೇಳ್ಕೊಂಡಿರೋದು ಆಗ್ಲಿಕ್ಕಾಗುವುದಿಲ್ಲ ಮೂರನೆಯದಾಗಿ ಅದು ಲೌಕಿಕವಾದಂತಹ ಯಾವುದೇ ಉದಾಹರಣೆಗೂ ಸಿಕ್ಕಿರಬಾರ್ದು ಈ ಯಾವ ಯಾವ ವಸ್ತುಗಳಿಗೆ ಈ ರೀತಿಯ ಈ ಗುಣಗಳಿರ್ತದೆಯೋ ಕ್ಯಾರೆಕ್ಟರ್ ಸ್ಟಿಕ್ ಅವನ್ನ ಅಂತ ಕರಿತೇವೆ ಸಾಮಾನ್ಯವಾಗಿ ನಮ್ಮ ಅದ್ವೈತ ವೇದಾಂತದಲ್ಲಿ ಮಾಯೆಯನ್ನು ಅನಿರ್ವಚನೀಯ ಅಂತ ಕರೀತಾರೆ ವಸ್ತು ಇದೆ ಭಾವರೂಪ ಅದು ಆದರೆ ಇದೆಯಾ ಅಂತ ಹೇಳಿದ್ರೆ ಕುಡಕ್ಲಿಕ್ಕೆ ಹೋದರೆ ಅದಿಲ್ಲ ಇಲ್ವಾ ಅಂತ ತೀರ್ಮಾನ ಮಾಡಿಬಿಡೋಣ ಅಂತ ಹೇಳಿದ್ರೆ ಸಂಸಾರವನ್ನು ನಡೆಸ್ತಾ ಇರುವುದೇ ಅಂದರೆ ಭಗವಂತನಿಗೆ ಸಂಸಾರವಿಲ್ಲ ಭಗವಂತ ಶುದ್ಧ ನಿತ್ಯ ಚೈತನ್ಯ ಸ್ವರೂಪ ನಿತ್ಯ ಬುದ್ಧ ನಿತ್ಯ ಮುಕ್ತ ಚಿನ್ಮಯ ಅವನಿಗೆ ಸಂಸಾರ ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಿದ್ರೆ ಈ ಸಂಸಾರ ಯಾವುದರಿಂದ ಬಂತು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದೆ ಮಾಯೆ ಅಂತ ಒಂದು ಪದವನ್ನು ಹಾಕಿಬಿಟ್ಟಿದ್ದಾರೆ ಅದಿಲ್ಲ ಅಂದರೆ ಇದೆ ಹಾಗಿದ್ರೆ ಎರಡು ಅನ್ನೋಣೆ ಇದೇ ಇಲ್ಲ ಆ ರೀತಿಯಾದಂತಹ ವಸ್ತು ಈ ಪ್ರಪಂಚದಲ್ಲೇ ಇಲ್ಲ ಎರಡೂ ಗುಣಗಳನ್ನು ಇದೇ ಮತ್ತು ಇಲ್ಲ ಭಾವ ಮತ್ತು ಅಭಾವವನ್ನು ತಿಳಿಸುವಂತಹ ತರ್ಕಕ್ಕೆ ವಿರುದ್ಧವಾದಂತಹ ಪದ ಇದೇ ಇಲ್ಲ ಅಂತ ಯಾರು ಯಾರು ತಲೆ ಸರಿ ಇದ್ರೆ ಮಾತ್ರ ಅವನು ಹೇಳುವುದಿಲ್ಲ ತಲೆ ಸರಿ ಇಲ್ಲ ಅಂದರೆ ಅವನು ಇದೇ ಇಲ್ಲ ಅಂತ ಹೇಳಿದ ಹೀಗಂತಲೂ ಲಾಜಿಕ್ಗೆ ಬರುವುದಿಲ್ಲ ಆದ್ರಿಂದ ಇಂತಹ ವಸ್ತುವನ್ನು ಇಂತಹ ಏನು ಹೇಳಬೇಕು ಅಂದರೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಬೇಕು ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಬೇಕು ಇದನ್ನೇ ಅನಿರ್ವಚನೀಯ ಅನಿರ್ವಚನೀಯ ಸ್ವರೂಪಂ ಅಂತ ಕರೆಬೇಕು ಈ ಪ್ರೇಮ ಅಂತಕ್ಕಂಥದ್ದು ಕೂಡ ಅದೇ ರೀತಿಯಾದಂತಹ ಒಂದು ವಸ್ತು ಅದು ಇದೆ ಭಾವರೂಪವಾದದ್ದು ಅಭಾವರೂಪವಾದದ್ದಲ್ಲ ಇದೆ ಅಂಕಿ ಬಗ್ಗೆ ಆದ್ರೆ ಅದನ್ನ ಯಾವುದಕ್ಕೆ ಹೋಲಿಸೋಣ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾವ ವಸ್ತುವು ಸಿಗುವುದಿಲ್ಲ ಆ ಪ್ರೇಮವನ್ನು ಹೋಲಿಸ್ತಿ ಯಾಕೆಂದ್ರೆ ಯಾವುದೋ ಒಂದು ಪ್ರಾಪಂಚಿಕ ಸಾಮ್ಯ ಸಾಮ್ಯೆಯನ್ನು ಕೊಟ್ರೆ ನಾವು ಇದರಂತೆ ಆ ತಲೆ ಏನಾಗತ್ತೆ ಸಾಮ್ಯಕ್ಕೆ ಅಂಟುಕೊಡುತ್ತೆ ಹೊರತು ದೃಷ್ಟಾಂತಕ್ಕೆ ಅಂಟುಕೊಡುತ್ತೆ ಹೊರತು ಅದು ದಾಷ್ಟಾಂತಿಕಕ್ಕೆ ಬರುವುದಿಲ್ಲ ಅದಕ್ಕೆ ಉದಾಹರಣೆ ಏನಂದ್ರೆ ನಮ್ಮಲ್ಲಿ ಒಂದು ಇದು ಹೇಳ್ತಾರೆ ಹಿರಿಯರು ಒಂದು ಮಗು ಅದು ಹಾಲು ನೋಡಲಿಲ್ಲ ಹಾಲನ್ನು ಕುಡುದಿಲ್ಲ ಮಗು ಕೇಳುತ್ತೆ ಅಪ್ಪನ ಅಪ್ಪ ಹಾಲು ಹೇಗಿರುತ್ತೆ ನಮ್ಮ ಅವನು ಅದನ್ನು ಕೊಡುವುದು ಬಿಟ್ಟು ವಿವರಿಸ್ತಾನೆ ನೋಡಪ್ಪ ಹಾಲು ಬೆಳ್ಳಿಗಿರುತ್ತೆ ಸಿಹಿಯಾಗಿರುತ್ತೆ ಬೆಳ್ಳಿಗಿರುತ್ತೆ ಸಿಹಿಯಾಗಿರುತ್ತೆ ಅಂದರೆ ಬೆಳ್ಳಿಗೆ ಅಂದರೆ ಹೇಗೆ ಅಂತ ಮಗು ಬೆಳ್ಳನಿಯೂ ನೋಡಲಿಲ್ಲ ಸರಿ ಅವನ ಹಿಂದಿನ ದಿವಸ ಅವನ ಮನೆಯ ಪಕ್ಕದಲ್ಲಿರುವಂತಹ ಒಂದು ಕೆರೆಗೆ ಕರ್ಕೊಂಡು ಹೋಗಿದ್ದ ಆ ಕೆರೆಯಲ್ಲಿ ಈ ಹಂಸ ಪಕ್ಷಿಗಳನ್ನ ತೋರಿಸಿದ್ದವನು ನೋಡೋ ಮಗು ಇದು ಹಂಸ ಅದು ನೋಡಿತ್ತು ನೋಡೋ ಬೆಳ್ಳಿಗೆ ಅಂದ್ರೆ ಹಂಸದಂತೆ ಬೆಳ್ಳಿಗೆ ಅಂತ ಹೇಳ್ಕೊಟ್ಟ ಹಂಸ ನೋಡಿದ್ಯಲ್ಲ ಹಂಸ ಹಂಸದಂತೆ ಬೆಳ್ಳಿಗೆ ಮಗು ಏನ್ಮಾಡ್ತು ಆ ದೃಷ್ಟಾಂತವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ದಾರ್ಥಾಂತಿಕದಿಂದ ಯೋಜನೆ ಮಾಡಬೇಕು ಹಾಗೆ ಮಾಡುವುದು ಬಿಟ್ಟು ಅಂತ ಹೀಗೆ ಮಾಡಿ ಹೀಗೆ ಬೆಳ್ಳಿಗೆ ಅಂದ್ರೆ ಈ ರೀತಿ ಇರುತ್ತೆ ಆದ್ರಿಂದ ಹಾಲು ಯಾವ ರೀತಿ ಇರುತ್ತೆ ಅಂದ್ರೆ ಹಾಲು ಈ ರೀತಿ ಇರುತ್ತೆ ಅಂತ ತೋರಿಸ್ಬೋದು ಇದು ಸಾಮಾನ್ಯವಾಗಿ ಅಲೌಕಿಕ ವಿಷಯದಲ್ಲಿ ಪಾರಮಾರ್ಥಿಕ ವಿಷಯದಲ್ಲಿ ನಾವು ಯಾವಾಗಲೂ ಒಂದನ್ನ ವ್ಯಕ್ತಪಡಿಸ್ಲಿಕ್ಕೆ ಹೋದಾಗ ನಮಗಾಗುವಂತಹ ಅವಸ್ಥೆಗಳೆಲ್ಲ ಇದೆ ಅದನ್ನ ಆಡು ಭಾಷೆಯಲ್ಲಿ ಇನ್ನು ಹೇಳ್ತಾರೆ ಹಿರಿಯರು ಶಿವನ್ ಮಾಡಲಿಕ್ಕೆ ಹೋಗಿ ಮಂಗನ್ ಮಾಡದಂತೆ ಅಂತ ಹಾಗಾಗಿ ಬಿಡುತ್ತೆ ಯಾಕಂದ್ರೆ ಅಭಿವ್ಯಕ್ತ ಮಾಡುವಂತಹ ಶಕ್ತಿ ಅದು ಇಲ್ಲಿಯವರೆಗೆ ಸೀಮಿತ ಅಷ್ಟೆ ಇದರ ನಂತರ ಅದಕ್ಕೆ ಅಭಿವ್ಯಕ್ತ ಮಾಡಲಿಕ್ಕೆ ಆಗುವುದಿಲ್ಲ ಆದ್ರಿಂದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ ಮನಸಾ ಸಹ ಯಾವುದರಿಂದ ಈ ಕಾರಣದಿಂದಲೇ ಭಗವಂತನ ಎಲ್ಲದಕ್ಕೂ ಅತೀತನ ಆದ್ದರಿಂದಲೇ ಯಥ ಅವನು ಮಾತುಗಳಿಗೂ ಮನಸ್ಸಿಗೂ ನಿಲುಕಲಾರ ಆ ಭಗವಂತನ ಸ್ವರೂಪವೇ ಪ್ರೇಮ ಹೀಗಾಗಿ ಪ್ರೇಮವೂ ಕೂಡ ಅನಿರ್ವಚನೀಯ ಸ್ವರೂಪ ಅದನ್ನ ಹೀಗೆ ಅಂತ ಹೇಳಿ ಬರುವುದಿಲ್ಲ ಒಬ್ಬರು ಈ ಟಾವೋಯಿಸಮ್ ಅಂತ ಹೇಳ್ತಾರೆ ಟಾವೋಯಿಸಮ್ ಅಂತ ಟಾವೋ ಲಾವೋತ್ಸು ಅಂತ ಒಬ್ಬ ಇಲ್ಲ ದಾರ್ಶನಿಕ ಕನ್ಫ್ಯೂಷನ್ಸ್ಗಿಂತ ಮುಂಚೆ ಇದ್ದ ಅವನ ತತ್ವಗಳು ಕೂಡ ವೇದಾಂತ ತತ್ವಗಳಿಗೆ ಸರಿಸಮಾನವಾಗಿ ನಿಂತವು ಅವನು ಮೊಟ್ಟಮೊದಲನೆಯ ಅವನ ಟಾವೋಯಿಸಮ್ ಸೂತ್ರವೇ ಇದು ಏನಪ್ಪಾ ಅಂತ ಹೇಳಿದ್ರೆ ಟಾವೋ ಅಂದ್ರೆ ಸತ್ಯ ಪರಮಾರ್ಥ ಸತ್ಯ ಆ ಟಾವೋವನ್ನು ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಬರೆದಿದ್ದ ಅದರ ಮೊಟ್ಟಮೊದಲನೆಯ ಸೂತ್ರ ಕೆಲವು ಈ ಗ್ರಂಥವನ್ನು ಅಧ್ಯಯನ ಮಾಡತಕ್ಕಂತಹ ಕೆಲವು ಸ್ಟೂಡೆಂಟ್ ವಿದ್ಯಾರ್ಥಿಗಳು ಬಂದರು ಗುರುಗಳ ಸುರುಗಳೇ ನಮಗೆ ಅವನು ಏನು ಹೇಳ್ತಾ ಇದ್ದಾನೆ ಅರ್ಥ ಆಗ್ತಾ ಇಲ್ವಲ್ಲ ಅದು ಯಾಕೆ ಅದನ್ನು ನಾವು ಭಾಷೆಯಿಂದ ಹೇಳಲಿಕ್ಕಾಗುವುದಿಲ್ಲ ಶಬ್ದಗಳಿಂದ ಯಾಕೆ ಒಣಿಸಲಿಕ್ಕಾಗುವುದಿಲ್ಲ ಅಂತ ಆಗ ಗುರುಗಳು ನಕ್ಕಿ ಹೇಳದಂತೆ ನಿಮ್ಮಲ್ಲಿ ಯಾರಿಗೆ ಹೂವಿನ ಸುವಾಸನೆಯ ಬಗ್ಗೆ ಗೊತ್ತು ಎಲ್ರೂ ಓ ನಾನು ಮುಂದು ನಾನು ಮುಂದು ಅಂತ ಹಿಂಗ ಹಾಗಿದ್ರೆ ಈ ಹೂವಿನ ಸುವಾಸನೆಯ ಬಗ್ಗೆ ಒಂದು ಯಾರಾದರೂ ಲೆಕ್ಚರ್ ಕೊಡ್ತೀರಾ ಅಂತ ಕೇಳ ಅಲ್ಲಿಗೆ ಸ್ಟಾಪ್ ಆಯ್ತು ಲೆಕ್ಚರ್ ಕೊಡ್ಲಿಕ್ಕೆ ಸಾಧ್ಯ ಯಾಕೆ ಲೆಕ್ಚರ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಮುಂದಿನ ಸೂತ್ರ ಹೇಳುತ್ತೆ ಮೂಕಾಸ್ವಾದನ ಒದ ಮೂಕನ ಆಸ್ವಾದನೆ ಇದ್ದಂತೆ ಹೋಗು ಮೂಕ ಮೂಕನಿಗೆ ಮಾವನ ಹಣ್ಣು ಕೊಟ್ಟು ಅಥವಾ ಲಡ್ಡು ಕೊಟ್ಟು ತಿನ್ನು ಮಗು ಅಂತೇಳಿ ತಿಂದ ಮೇಲೆ ಈಗ ಇದ್ರ ಮೇಲೆ ಒಂದು ಲೆಕ್ಚರು ಏನೋ ಒಂದು ಹೇಳು ಯಾವ ರೀತಿ ಲಡ್ಡು ಇರುತ್ತೆ ಅಂತ ಬಾಯಿನಂತೂ ಅವನಿಗೆ ಹೇಳಲಿಕ್ಕೆ ಆಗುದಿಲ್ಲ ಅವನು ಕೇವಲ ಚಪ್ಪರಸ್ಥಾನ ಅಷ್ಟೇ ಆಹಾ ಆಹಾ ಅಂತ ಸಂತೃಪ್ತಿಯನ್ನು ಹೇಳ್ತಾನೆ ನಾನು ಕಣ್ಣಿನಲ್ಲಿ ಅವನ ಹಾವಭಾವಗಳಲ್ಲಿ ಆ ಸಂತೃಪ್ತಿ ಒಂದು ಆನಂದ ವ್ಯಕ್ತವಾಗ್ತದೆ ಹಾಗೆಯೇ ಯಾವ ರೀತಿ ಆ ಮೂಕನಿಗೆ ಸಾಮಾನ್ಯವಾದಂತಹ ವಸ್ತುಗಳನ್ನು ಹೊಡಲಿಸಲಿಕ್ಕೆ ಶಬ್ದಗಳು ಬಾರವೋ ಹಾಗೆ ಈ ಪ್ರೇಮವನ್ನು ಸವಿದಂತಹ ಮನಸ್ಸು ಮೂಕವಾಗಿ ಬಿಡ್ತದೆ ಎಲ್ಲಿಯ ತನಕ ಮೂಕವಾಗುವುದಿಲ್ಲವೋ ಅಲ್ಲಿಯ ತನಕ ಅದು ಸವಿದಿಲ್ಲ ಅಂದರೆ ಅರ್ಥ ಟೆಸ್ಟ್ ಅಲ್ಲೇ ಪರೀಕ್ಷೆ ಅಲ್ಲೇ ಮೂಕವಾಯ್ತೋ ಬಾಯಿ ನಿಂತು ಹೋಯ್ತೋ ಶಬ್ದ ನಿಂತು ಹೋಯ್ತೋ ಅಲ್ಲಿಗೆ ಜ್ಞಾನ ಬಂತು ಅಂತ ಅದನ್ನು ಒಬ್ಬ ಫಿಲಾಸಫರ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಎಲ್ಲಿ ನಮ್ಮ ಎಲ್ಲತ್ವಶಾಸ್ತ್ರ ಆಲೋಚನೆ महा महातत्वशास्त्र आलोचने तम केसव शांत आग धर्म प्रारंभवाध्यात्म जीवन प्रारंभवा मगुव कि बता अल तनक तनक बाल दुड फिलफी तत्वशास्त्र ओडाड़ता ಅವನು ಇನ್ನೂ ನಿಶ್ಚಯವಾಗಿಲ್ಲವೋ ಅಲ್ಲಿಯ ತನಕ ಇನ್ನು ಮಗುವೂ ಅಲ್ಲ ಅಂತ ಹುಟ್ಟೇ ಇಲ್ಲ ಅಂತ ಅವನು ಆಧ್ಯಾತ್ಮ ಜೀವನದಲ್ಲಿ ಅವನಿನ್ನು ಹುಟ್ಟಿಲ್ಲ ಅಂತ ಇನ್ನು ತಾಯಿಯ ಗರ್ಭದಲ್ಲೇ ಇದ್ದಾನೆ ಅಂತ ಆ ಹುಟ್ಟು ಬರಬೇಕಾದ್ರೆ ಇದೆಲ್ಲ ತೆಪ್ಪದಾಗಬೇಕು ಸಾಕಷ್ಟು ಆಲೋಚನೆಗಳನ್ನು ಸಾಕಷ್ಟು ವಿಚಾರಗಳನ್ನು ಮನನಗಳನ್ನು ಮಾಡಿ ನಿರ್ಣಯವನ್ನು ಮಾಡಿ ಸಾಧನೆಗೆ ಅವನು ಕೈ ಹಾಕಬೇಕು ಸಾಧನೆಗೆ ಕೈ ಹಾಕಬೇಕಾದ್ರೆ ಬಾಯಿ ಮುಚ್ಚಬೇಕು ಎರಡೂ ಸಾಧ್ಯವಿಲ್ಲ ಅವನು ಈ ಕಡೆ ಇದು ವಟವಟ ಅಂತ ಮಾತನಾಡ್ತಾ ಇರೋದು ಮತ್ತೆ ಈ ಕಡೆ ಸಾಧನೆ ಮಾಡ್ತೀನಿ ಅಂದರೆ ಆಗುವುದು ಅದಕ್ಕೋಸ್ಕರ ಯೋಗ ಸಥಮಂ ದ್ವಾರಂ ವಾಂಗ್ ನಿರೋಧ ಅಂತ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯನ್ನು ಬರೀತಾರೆ ಸುಂದರವಾಗಿ ಬರೀತಾರೆ ಯಾಕೆ ಇದು ಅಂದರೆ ಹಾಗೆ ಯಾಕಂದರೆ ಮಾತಿಗೆ ಸಿಲುಕದಂತಹ ವಸ್ತುವನ್ನು ಹಿಡಿಬೇಕಾದರೆ ಭಾವ ಬೇಕು ಭಾವದ ಗಾಳವನ್ನು ಹಾಕಿ ಹಿಡಿಬೇಕು ಭಾವದ ಆ ಬಲೆಯನ್ನು ಹಾಕಿ ಹಿಡಿಬೇಕು ಹೇಗೆ ಹಿಡಿಬೇಕು ಆ ಧ್ಯಾನದಲ್ಲಿ ಹಿಡಿಬೇಕು ಅದನ್ನು ಈ ಮಹಾನಾರಾಯಣ ಉಪನತ್ತಲ್ಲಿ ಕೆಲವು ಶ್ಲೋಕಗಳಿಗೆ ಭಟ್ಟಭಾಸ್ಕರರು ಸುಂದರವಾಗಿ ಒಂದು ವ್ಯಾಖ್ಯೆಯನ್ನು ಬರಿತ ಹೇಳ್ತಾರೆ ಯಾವ ರೀತಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಯೋಗಿಗಳು ಸೂಕ್ಷ್ಮವಾದ ದಾರದಲ್ಲಿ ಪರಮಾತ್ಮನ ಪಾದವನ್ನು ಕಟ್ಟಿ ಹಾಕಿ ನೋಡಿ ಶ್ರೀರಾಮಕೃಷ್ಣ ಉದಾಹರಣೆ ಆ ಭಟ್ಟಭಾಸ್ಕರು ಕೊಟ್ಟಿದ್ದಾರೆ ಮೊಟ್ಟಮೊದಲನೆಯ ಯಾರಾದಲ್ಲೇ ಬರುತ್ತೆ ಹೇಗೆ ಯೋಗಿಗಳು ಧ್ಯಾನವನ್ನು ಮಾಡ್ತಾರೆ ಅನ್ನುವಂತಹ ಮಹಾನಾರಾಯಣ ಉಪಿಸುತ್ತಿದ್ದ ಒಂದಾನೊಂದು ಮಂತ್ರಕ್ಕೆ ತಮ್ಮ ಭಾಷ್ಯವನ್ನು ಬಡಿತ ಈ ರೀತಿ ಹೇಳ್ತಾನೆ ಆ ರೀತಿ ತಮ್ಮ ಭಾವತಂತುವಿನಿಂದ ಭಾವ ಎಂಬತಕ್ಕಂತಹ ತಂತು ಸೂಕ್ಷ್ಮವಾದ ಹಗ್ಗದಿಂದ ಅವನ ಪಾದವನ್ನು ಕಟ್ಟಿ ಹಾಕಿದಾಗ ಆವಾಗ ಅವನು ಸಿಗ್ತಾನೆ ಪ್ರೇಮಸ್ವರೂಪನಾದಂಥ ಅವನು ಸಿಗ್ತಾನೆ ಅಲ್ಲೇ ತನಕ ಅವನ ಬಗ್ಗೆ ಎಷ್ಟು ಲೆಕ್ಚರ್ ಹೊಡೆದರೂ ಎಷ್ಟು ಓದಿದರೂ ಅವನ ವಿಷಯಕ್ಕೆ ಸಿಗುವುದಿಲ್ಲ ಅಬ್ಸ್ಟ್ರಾಕ್ಟ್ ಅವನು ಸಿಗುವುದಿಲ್ಲ ಅದನ್ನೇ ಮೂ ಅಂತ ಹೇಳ್ತಾನೆ ಒಬ್ಬ ತಂದೆ ಇಬ್ಬರ ಮಕ್ಕಳನ್ನ ಇದಕ್ಕೆ ಕಳಿಸಿರ್ತಾನೆ ವೇದಾಂತ ಅಧ್ಯಯನಕ್ಕೆ ಹನ್ನೆರಡು ವರ್ಷಗಳು ವೇದಾಂತ ಅಧ್ಯಯನ ಮಾಡಿದ ಮೇಲೆ ಅಣ್ಣಾ ತಮ್ಮ ಇಬ್ಬರು ಬರ್ತಾರೆ ತಂದೆಗೆ ಸಂತೋಷವಾಗುತ್ತೆ ಸಾಂಗವಾಗಿ ಇವರು ತಮ್ಮ ವೇದಾಧ್ಯಯನ ಮುಗಿಸಿದ್ರು ತಮ್ಮ ಅಧ್ಯಯನ ಮುಗಿಸಿದ್ರು ಅಂತ ಕೇಳ್ತಾನೆ ನೀವು ಅರ್ಥವನ್ನ ಚೆನ್ನಾಗಿ ಗ್ರಹಿಸಿದ್ದೀರ ತಾನೆ ಹಾಗಿದ್ರೆ ಬ್ರಹ್ಮ ಸ್ವರೂಪವೇನು ವಿವರಿಸಿ ಅಂತ ಕೇಳ್ತಾನೆ ಯಾರಿಗೆ ಅಣ್ಣನಿಗೆ ಅಣ್ಣ ಅದರ ಮೇಲೆ ಒಂದು ದೊಡ್ಡದಾಗಿ ಒಂದು ಗಂಟೆ ಲೆಕ್ಚರ್ ಹೊಡಿತಾನೆ ಆಹ್ ಭಲೈ ಭ್ ಅಂತ ತಂದೆ ಹೇಳ್ತಾನೆ ಅದಾದ್ಮೇಲೆ ಈಗ ಮಗು ತಮ್ಮನಿಗೆ ಹೇಳ್ತಾನೆ ಮಗು ಬ್ರಹ್ಮನ ಸ್ವರೂಪವೇನು ಹೇಳಿ ನೋಡೋಣ ಅಂತ ಆ ತಮ್ಮ ತಲೆ ಕೆಳಗೆ ಮಾಡಿ ಹೇಗೆ ನಿಂತ್ಕೊಳ್ತ ಹಾಗಂದ್ರೆ ಏನು ಅವನಿಗೆ ಗೊತ್ತಿಲ್ಲ ಅಂತಲ ಅವನೇ ಹೇಳ್ತಾ ಇದ್ದಾನೆ ಹೇಳಲಿಕ್ಕೆ ಬರುವುದಿಲ್ಲ ಹೇಳಲಿಕ್ಕೆ ಬರೋದಿಲ್ಲ ತಂದೆ ಹೇಳ್ದ ಮಗು ನಿಜವಾಗಿಯೂ ನಿಮ್ಮ ಬ್ರಹ್ಮಜ್ಞಾನ ಆಗಿರೋದ್ರೆ ನಿನಗೆ ಮಾತ್ರ ನಿನಗೆ ಈ ಉದಾಹರಣೆಯ ತತ್ವವನ್ನು ತೆಗೆದುಕೊಳ್ಳಬೇಕೇ ಹೊರತು ಈ ಉದಾಹರಣೆಯನ್ನು ಹಾಗೆ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದ್ರೆ ಮೂರ್ಖರಲ್ಲಿಯೂ ನಾವು ಅದನ್ನ ದೃಷ್ಟಾಂತವನ್ನು ದಾಸ್ತಾಂತಿಗೆ ಮಾಡಿಬಿಡ್ತೇವೆ ಮೂರ್ಖರು ಏನೂ ಗೊತ್ತೇ ಇಲ್ಲ ಸಾಧನೆಯನ್ನು ಮಾಡಿಲ್ಲ ಅವರು ಗೊತ್ತಿಲ್ವಲ್ಲ ಸುಮ್ಮನೆ ತೆಪ್ಪಗಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಸುಭಾಷಿತ ಹೇಳುತ್ತೆ ಮೂರ್ಖಸ್ಥೆ ಬಲಂ ಮೌನಂ ಅಂತ ಮೂರ್ಖನಿಗೆ ಬಲ ಯಾವುದು ಅಂದ್ರೆ ಅವನು ಮೌನವಾಗಿರುವುದೇ ಬಲ ಆಗ ಎಲ್ಲರೂ ತಿಳ್ಕೊಡ್ತಾರೆ ಇವ್ನು ಗೊತ್ತಿದೆ ಅಂತ ಆದ್ರೂ ಹೇಳ್ತಾ ಇಲ್ಲ ಗುರುಗಳು ಗೊತ್ತಿರೋ ತುಂಬ ಗೊತ್ತಿರೋದ್ರಿಂದ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆ ಮೌನ ಅಂತಕ್ಕಂಥದ್ದೇ ಬಲ ಯಾಕೆಂದ್ರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ ಆಗೋದ್ರಿಂದ ಅವನು ಮೌನವಾಗಿರುವುದೇ ಅವನಿಗೆ ಶ್ರೇಯಸ್ ಹಾಗೆಯೇ ಬಾಲಸ್ಯ ಬಲಂ ರೋದನಂ ಅಂತ ಮಗುವಿನ ಬಲ ಏನು ಅಂತ ಹೇಳಿದ್ರೆ ಅಳುವುದು ತೊಟ್ಟಿನೆಲ್ಲ ಹಾಕಿದ್ದಾರೆ ಸೊಳ್ಳೆ ಕಡಿಯುತ್ತೆ ಅಳುತ್ತೆ ಯಾರೋ ಬಂದ್ರೆ ಪಕ್ಕದ ಮನೆಯವರು ಅಯ್ಯೋ ಮಗು ಎಷ್ಟು ಚೆನ್ನಾಗಿದೆ ಅಂತೇಳಿ ಚೂಟ್ ಬಿಟ್ಟು ಹೋಗ್ತಾರೆ ಆಗ ಅಮ್ಮನ್ ಕರೆಯುತ್ತೆ ನೋಡಿ ಇಲ್ಲಿ ತೊಂದರೆ ಆಗಿದೆ ಅಂತ ಯಾಕಂದ್ರೆ ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಆ ಸುಭಾಷಿತವನ್ನು ಹೇಳ್ತಾ ಇದ್ದೀನಿ ಆ ಸುಭಾಷಿತದಲ್ಲಿ ಈ ರೀತಿ ಹೇಳ್ತಾರೆ ಹಾಗೆ ಅದನ್ನು ನಾವು ತಿಳ್ಕೊಳ್ಬಾರ್ದು ತತ್ವತಃ ಏನು ಅಂತ ಹೇಳಿದ್ರೆ ಆ ಒಂದು ತತ್ವ ಭಗವತ್ ತತ್ವ ಅದು ಪ್ರೇಮ ಅಂತಕ್ಕಂಥದ್ದು ಎಕ್ಸ್ಪ್ರೆಷನ್ಗೆ ಬರುವುದಿಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗುವುದಿಲ್ಲ ಹೇಳಲಿಕ್ಕಾಗುವುದಿಲ್ಲ ಕೇವಲ ಅನುಭವ ಸ್ವರೂಪದ್ದು ಅದನ್ನೇ ಮೂಕಾಸ್ವಾದನ ಅಂತ ಇಲ್ಲಿ ಐವತ್ತೆರಡನೇ ಸೂತ್ರದಲ್ಲಿ ನಾರದರು ಹೇಳ್ತಾರೆ ಹಾಗಿದ್ದರೆ ಇದನ್ನು ನಾವು ಯಾರಲ್ಲಾದರೂ ನೋಡಬೇಕಲ್ಲ ನಮಗೆ ಯಾರಾದರೂ ವ್ಯಕ್ತಿ ಸಿಗಬೇಕಲ್ಲ ಅದು ಹೇಗಿರುತ್ತೆ ಹೇಗೆ ಅಭಿವ್ಯಕ್ತವಾಗುತ್ತೆ ಅದಕ್ಕೆ ಅವರು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಪ್ರಕಾಶತೆ ಕ್ವಾಬಿ ಪಾತ್ರೆ ಅಂತ ಪ್ರಕಾಶತೆ ಕ್ವಾಬಿ ಪಾತ್ರೆ ಅಂತ ಕ್ವಾಪಿ ಅಂದರೆ ಎಲ್ಲೋ ಯಾರಲ್ಲೋ ಅಂತ ಆ ಧಾಟಿಯೇ ನೋಡಿ ಅಂದರೆ ಅತ್ಯಂತ ಅಪರೂಪವಾದಂತಹ ಈ ವಸ್ತು ಸಿಗುವುದು ಅತ್ಯಂತ ಅಪರೂಪವಾಗಿ ಅಲ್ಲೋ ಇಲ್ಲೋ ಎಲ್ಲೆಲ್ಲೋ ಕೆಲವು ವ್ಯಕ್ತಿಗಳಲ್ಲಿ ಪಾತ್ರ ಅಂತ ಹೇಳಿದ್ರೆ ವ್ಯಕ್ತಿ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ ನಾವು ಬಳಸ್ತೇವೆ ಪಾತ್ರ ಸತ್ಪಾತ್ರ ದುಷ್ಪಾತ್ರ ಅನ್ನುವಂಥ ಶಬ್ದಗಳಿದೆ ಪಾತ್ರ ಅಂದ್ರೆ ಆ ಒಂದು ಯಾವ ಗುಣಗಳನ್ನು ಧರಿಸಿರುತ್ತದೆಯೋ ಅಂತಹ ವ್ಯಕ್ತಿ ಎಲ್ಲರಲ್ಲೂ ಅದು ಶ್ರೀರಾಮಕೃಷ್ಣ ಜೀವನದಲ್ಲಿ ನಮಗೆ ಗೊತ್ತಾಗುತ್ತೆ ಯಾವಾಗ ಶ್ರೀರಾಮಕೃಷ್ಣರು ಭಾವೇಷದಿಂದ ಮತ್ತರಾಗಿ ನರ್ತನವನ್ನು ಮಾಡ್ತಾ ಇದ್ರು ಅವರ ಸುತ್ತಲೂ ಕೆಲವು ಜನ ಇದ್ದರು ಅವರೂ ಕೂಡ ಅವರಿಗೂ ಕೂಡ ಭಾವ ವೇಷ ಆಗ್ತಾ ಅಳ್ತಾ ಇದ್ದರು ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು ಇದೆಲ್ಲ ಮಾಡ್ತಾ ಇದ್ರು ಸರಿ ಇಲ್ಲಿ ಶ್ರೀರಾಮಕೃಷ್ಣ ಶಿಷ್ಯರಿಗೆ ಮುಖ್ಯವಾಗಿ ಬಾಬುರಾಮು ಸ್ವಾಮಿ ಮುಂದೆ ಸ್ವಾಮಿ ಪ್ರೇಮಾನಂದರು ಅವ್ರದ್ದು ಆಶ್ಚರ್ಯ ಏನಿದು ಶ್ರೀರಾಮಕೃಷ್ಣೇನು ತಮ್ಮ ಅವ್ಯಾನಿ ಕಪೆಯನ್ನು ಎಲ್ಲರಿಗೂ ಹರ ಹರಸ್ಬಿಟ್ಟಿದ್ದಾರಲ್ಲ ಎಲ್ಲರಿಗೂ ಇಂತಿಂತ ಅನುಭವ ಆಗ್ತಾ ಇದೆಯಲ್ಲ ಪ್ರೇಮದ ಅನುಭವ ನಮ್ಗೆ ಅರ್ಥಾನೇ ಇಲ್ವಲ್ಲ ಅಂತ ನರೇಂದ್ರದಲ್ಲಿ ಅದನ್ನ ಹೇಳಿದ್ರು ಸ್ವಾಮಿ ವಿವೇಕಾನಂದ ಸರಿ ಅವನು ಹೋಗಿ ಯಾರ ಶ್ರೀರಾಮಕೃಷ್ಣ ಸುತ್ತಮುತ್ತಲು ಅಂಗೋಪಾಂಗಿಗಳು ಈ ರೀತಿ ನರ್ತನವನ್ನು ಮಾಡಿ ಗಾಯನ ಮಾಡಿ ಯಾರು ಉನ್ಮಾದಾವಸ್ಥೆಗೆ ಒಂದು ಪ್ರಜ್ಞತೆ ಬಿಗ್ ಬೀಳ್ತಾ ಇದ್ರು ಇಂತಹ ಒಂದು ಬಾಹ್ಯ ಇದನ್ನು ತೋರಿಸ್ತಾ ಇದ್ರು ಅವರನ್ನು ಸೂಕ್ಷ್ಮವಾಗಿ ಅವರ ಜೀವನವನ್ನು ಅವನು ಗಮ್ತಾ ಬಂದ ನಂತರ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ ನರೇಂದ್ರ ಅದು ಶ್ರೀರಾಮಕೃಷ್ಣ ದ ಗ್ರೇಟ್ ಮಾಸ್ಟರ್ ಲೀಲಾಪಕ್ಷ ಇದೆ ಶಾರದಾ ಅಂತ ಬರೆದಿಟ್ಟಿದ್ದಾರೆ ಎಲ್ಲ ಖುಲ್ಲಂ ಖುಲ್ಲ ಅಂತ ಹೇಳ್ಬೋದು ಎಲ್ಲ ಹಾಗೆ ಬರೆದಿಟ್ಬಿಟ್ಟಿದ್ದಾರೆ ಅದರಲ್ಲಿ ಏನು ಅಂತ ಅವರು ಏನು ಹೇಳ್ತಾರೆ ಅಂದರೆ ಎಷ್ಟೋ ಜನರು ಶೇಕಡ ತೊಂಬತ್ತು ಜನರು ಶ್ರೀರಾಮಕೃಷ್ಣ ಹುಲಿ ತಾವೂ ಕೂಡ ತಮಗೂ ಇದ ಆಗ್ತಾ ಇದೆಯೋ ಏನೋ ಎಂಬಂತೆ ಹಿಂದಿನ ದಿವಸ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನೀಟಾಗಿ ಬಂದು ಆ ದಿವಸ ಅದನ್ನ ಅವರು ಇನ್ಹಾಕ್ಟ್ ಮಾಡ್ತಾ ಇದ್ರು ನಟಿಸ್ತಾ ಇದ್ರು ಅನ್ನುವಂಥ ಅಂಶ ಗೊತ್ತಾಗುತ್ತೆ ಇನ್ನೂ ಕೆಲವು ಜನ ಯಾರು ಆ ಶ್ರೀರಾಮಕೃಷ್ಣ ಸಂಪರ್ಕದಿಂದ ನಿಜವಾಗಿ ಅವರಲ್ಲಿ ಉದ್ದೀಪನ ಆಗ್ತಾ ಇದ್ರು ಸಡನ್ನಾಗಿ ಉದ್ದೀಪನ ಆಗ್ತಾ ಇತ್ತು ಅಂಥವ್ರಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರಲ್ಲಿ ವೈರಾಗ್ಯದ ಅಂಶ ಇಲ್ಲದೇ ಇದ್ದದ್ದರಿಂದ ತಕ್ಷಣವಾಗಿ ಕುಂದಳ್ಳಿ ಶಕ್ತಿ ಅಂತಕ್ಕಂಥದ್ದು ತನ್ನ ಶಕ್ತಿಯನ್ನು ತೋರಿಸಿ ಆಗ ನಂತರ ಅದೇ ಒಂದು ವೇಗದಲ್ಲಿ ಅದು ಯಾವಾಗ ಕೆಳಗಡೆ ಬಂದ್ಬಿಡುತ್ತೆ ಯಾವಾಗ ಅಷ್ಟು ವೇಗದಲ್ಲಿ ಕೆಳಗಡೆ ಬರುತ್ತೋ ಆಗ ಆ ವ್ಯಕ್ತಿ ಅತ್ಯಂತ ಒಂದು ದುಷ್ಪಾತ್ರ ವ್ಯಕ್ತಿ ಆಗ್ತಾವೆ ವ್ಯಕ್ತಿ ಮಾರಲ್ ಅನ್ನ ಶ್ರೀ ನರೇಂದ್ರ ನೋಡ್ತಾನ ಅವರ ಜೀವನದಲ್ಲಿ ಏನು ವ್ಯತ್ಯಾಸ ಇದೆ ಇಂತಹ ಒಂದು ಬಾಹ್ಯವಾದಂತಹ ಚಿಹ್ನೆಗಳಿದ್ರೂ ಕೂಡ ಯಾರಲ್ಲಿ ಉಜ್ವಲವಾದಂತಹ ವೈರಾಗ್ಯ ಎಲ್ಲವನ್ನೂ ಸ್ಫುರ್ತಕ್ಕಂತಹ ವೈರಾಗ್ಯವು ಇರ್ತದೆಯೋ ಅವನಲ್ಲಿ ಮಾತ್ರ ಈ ಗುಣಗಳು ಅಪ್ಪಟವಾಗಿ ಪ್ರಕಾಶಗೊಂಡಿದೆ ಅವನ ಪತ್ಪಾತ್ರ ಎಂಬುದಾಗಿ ನಾವು ಟೆಸ್ಟ್ बरबदी ऐबोरेटरी ले अबर्वेशन बरतारो आ रीति आध्यात्मशास्त्र ऐटरी ले। ना अबर्वेशन मत अद्रूफ जीवन हे चार्य हेने नोड़ नीचे चार व्यक्ति के इंत अगत निजवे सुबह इतनी तीर्मान ಆದ್ದರಿಂದ ಎಲ್ಲರಲ್ಲೂ ಕೂಡ ಈ ಒಂದು ಉನ್ಮತ್ತತೆ ಪ್ರೇಮದ ಉನ್ಮತ್ತತೆ ಅಂತಕ್ಕಂಥದ್ದು ಪ್ರಕಾಶಗೊಳ್ಳುವುದಿಲ್ಲ ಆದರೆಂದ್ರೆ ಕೇವಲ ಕ್ವ ಅಂತ ಹೇಳಿಲ್ಲ ಯಾರಲ್ಲಿ ಯಾರಲ್ಲೋ ಒಬ್ಬರಲ್ಲಿ ಅಂತ ಹೇಳಿಲ್ಲ ವಾಪಿ ಅನ್ನುವಂತಹ ಪದವನ್ನು ನಾರದರು ಇಲ್ಲಿ ಬಳಿತಾರೆ ನಂತರ ಈ ಪ್ರೇಮದ ಸ್ವರೂಪ ಯಾವ ರೀತಿ ಅನಿರ್ವಚನೀಯ ಅಂತ ಹೇಳಿದ್ವಲ್ಲ ಸ್ವಲ್ಪವಾದರೂ ಇದನ್ನು ವಿವರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿ ನಾರದರು ಪ್ರಯತ್ನಿಸ್ತಾ ಇದ್ದಾರೆ ಅದನ್ನು ನೇತ್ಯಾತ್ಮಕ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಇತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ಹೀಗೆ ಇದು ಹೀಗೆ ಅಂತ ಹೇಳಿಕ್ಕೆ ಬರೋದಿಲ್ಲ ಇದು ಹೀಗಲ್ಲ ಇದು ಹೀಗಲ್ಲ ಅಂತ ಹೇಳಿದ್ರೆ ಆ ವಸ್ತುವಿಗೆ ಅದರಲ್ಲಿರ್ತಕ್ಕಂತಹ ಏನು ಮಿಸ್ಕಾನ್ಸೆಪ್ಷನ್ तपू तड़वल के तपू तक होकर विवरता गुणरहित गुणरहित प्रतिक्षण वर्धमानिछिंद सूक्ष्मतर अव ಇಷ್ಟು ವಿಶೇಷಗಳನ್ನು ಇಲ್ಲಿ ಹಾಕಿದ್ದಾರೆ ಒಂದು ಗುಣರಹಿತ ಯಾವುದೇ ಗುಣಗಳು ಕೂಡ ಈ ಪವಿತ್ರವಾದಂತಹ ಪ್ರೇಮದಲ್ಲಿ ಇರುವುದಿಲ್ಲ ಮೂರು ಗುಣಗಳ ಸೋಂಕೇ ಇಲ್ಲ ಸತ್ವ ರಜತಮ ಯಾಕೆ ಅಂದರೆ ಮೂರು ಗುಣಗಳ ಒಳಗೆ ಬಂದರೆ ಆ ಪ್ರೇಮ ಭಗವಂತನ ಈಕ್ವಲ್ ಆಗುವುದಿಲ್ಲ ನಾವೀಗ ಪ್ರೇಮ ಅಂತಕ್ಕಂಥದ್ದು ಭಗವಂತನ ಒಂದು ಶಕ್ತಿ ಅಥವಾ ಭಗವಂತನೇ ಅಂತ ಹೇಳ್ಬೋದು ಭಗವಂತನಲ್ಲಿ ಯಾವನೋನ ನಿರ್ಗುಣವೋ ಅದೇ ರೀತಿ ಈ ಭೂ ಕೂಡ ಈ ಮೂರು ಕಳಂಕಿತವಾಗಿಲ್ಲ ಆದ್ದರಿಂದ ಅವುಗಳಲ್ಲಿ ಯಾವುದೇ ಗುಣ ಇಲ್ಲ ಅಂತ ಹೇಳ್ತಾರೆ ಹಾಗೆಯೇ ಕಾಮನಾರಹಿತ ಯಾವುದೇ ರೀತಿಯಾದಂತಹ ಬಯಕೆಗಳು ಕೂಡ ಈ ಪ್ರೇಮದಲ್ಲಿ ಇಲ್ಲ ಬಯಸಿ ಪ್ರೇಮ ಹುಟ್ಟದೋ ಅದು ಪ್ರೇಮ ಅಂತ ಅನ್ಸ್ಕೊಳ್ಳುವುದಿಲ್ಲ ಮೋಹ ಅಂತ ಅನ್ಸ್ಕೊಳ್ತದೆ ಇದು ಟೆಸ್ಟ್ ಎಲ್ಲೆಲ್ಲಿ ಕಾಮನ ಅಂತಕ್ಕಂಥದ್ದು ಇರುವುದಿಲ್ಲವೋ ಬೇಕು ಅಂತಕ್ಕಂಥದ್ದು ಇರುವುದಿಲ್ಲವೋ ಬಯಸುವುದು ಅಂತಕ್ಕಂಥದ್ದು ಇರುವುದಿಲ್ಲವೋ ಅಲ್ಲಿ ಮಾತ್ರ ಆ ಪ್ರೇಮವು ಪ್ರಕಾಶಗೊಂಡಿದೆ ಅಂತ ಅರ್ಥ ಪ್ರತಿಕ್ಷಣ ವರ್ಧಮಾನಂ ಇನ್ನೊಂದು ಟೆಸ್ಟ್ ಪರೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಕ್ಷಣವೂ ಕೂಡ ಈ ಪ್ರೇಮ ಅಂತಕ್ಕಂಥದ್ದು ಹೆಚ್ಚು ಹೆಚ್ಚಾಗಿ ವರ್ಧಿಸ್ತಾ ಇತ್ತು ಕಡಿಮೆ ಆಗುವುದಿಲ್ಲ ಕಡಿಮೆ ಆಗುವುದಿಲ್ಲ ಟೆಸ್ಟ್ ಅದೇ ಟೆಸ್ಟ್ ಅದೇ ಟೆಸ್ಟ್ ಅಂದರೆ ಪ್ರೇಮ ಹೆಚ್ಚಾಗ್ತಾ ಇದೆಯೋ ಪ್ರೇಮ ಕಡಿಮೆ ಆಗ್ತಾ ಇದ್ವ ಹೆಚ್ಚಾಗ್ತಾ ಇದ್ರೆ ಅದು ಭಗವತ್ ಪ್ರೇಮ ಅಂತ ಕಡಿಮೆ ಆಗ್ತಾ ಇದ್ರೆ ಪ್ರಾಪಂಚಿಕ ಮೋಹ ಅಂತ ಪ್ರೇಮ ಅಂತ ಕರಿಬೋದು ಯಾಕಂದರೆ ಆಡುಭಾಷೆ ಅದಕ್ಕೆ ಅದರಿಂದ ಪ್ರಾಪಂಚಿಕ ಮೋಹ ಅಂತ ಕರಿಬಹುದು ಇಲ್ಲಕ್ಕೆ ಪ್ರತಿಕ್ಷಣವೂ ಅದು ಕೂಡ ವರ್ಧಮಾನ ಹೊಸ ಹೊಸದಾಗಿ ಹುಟ್ಟುತ್ತಾ ಇರುತ್ತೆ ಇನ್ನೂ ಹೊಸ ಹೊಸದಾಗಿ ಬೆಳೀತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ನಂತರ ಸೂಕ್ಷ್ಮತರ ಯಾಕೆ ಅಂತ ಹೇಳಿದ್ರೆ ಅದು ಯಾವುದೇ ಗುಣವನ್ನು ಹಿಡ್ಕೊಂಡಿಲ್ಲ ಸತ್ವ ರಜ ಸಮಸ್ತ ಇತ್ಯಾದಿ ಗುಣಗಳನ್ನ ಗುಣಗಳು ಸ್ಥೂಲ ಪ್ರೇಮಕ್ಕೆ ಹೋದಿದ್ದರೆ ಗುಣಗಳು ಸ್ಥೂಲ ಗ್ರಾ ಈ ಗುಣಗಳಿಗಿಂತಲೂ ಮೀರಿದಾದಂತಹ ಪ್ರೇಮವನ್ನು ಯಾರಲ್ಲಿ ಆ ಪ್ರೇಮವು ಪ್ರಕಟಗೊಂಡಿದೆಯೋ ಆ ಪ್ರೇಮ ಅಂತಕ್ಕಂಥ ಸೂಕ್ಷ್ಮತರವಾದಂತಹ ರೂಪದಲ್ಲಿ ಇರ್ತದೆ ಸೂಕ್ಷ್ಮತರ ಅತ್ಯಂತ ಸೂಕ್ಷ್ಮ ಅದಕ್ಕೋಸ್ಕರವೇ ಅದು ಅನಿರ್ವಚನೀಯ ಅದನ್ನು ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಸೂಕ್ಷ್ಮತರ ಆಗುದಿಲ್ಲ ತೂಲಾ ಅಂತ ಗುಣಗಳನ್ನು ವರ್ಣಿಸಬಹುದು ಸತ್ವ ರಜಸ್ ತಮಸ್ ಇವುಗಳನ್ನು ವರ್ಣಿಸಬಹುದು ಆದರೆ ಭಗವತ್ ಪ್ರೇಮವನ್ನು ವರ್ಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆಂದ್ರೆ ಇದು ಗುಣಗಳನ್ನು ಮೀರಿದ್ದು ಸೂಕ್ಷ್ಮತರವಾದದ್ದು ಎಲ್ಲದಕ್ಕಿಂತಲೂ ಸೂಕ್ಷ್ಮತರ ಅನುಭವ ರೂಪ ಕೇವಲ ಅನುಭವ ಆ ರೂಪವನ್ನು ಮಾತ್ರ ಅದು ಹೊಂದಿದೆ ಶ್ರೀರಾಮಕೃಷ್ಣರು ಹಳ್ಳಿಯವರು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅದು ಒಂಥರ ಅವ್ರದೇ ಭಾಷೆಯಲ್ಲಿ ಹೇಗೆ ಅದೆ ಈಗ ಅವ್ರು ಹೇಳ್ತಾರೆ ಅಲ್ಲಿ ಕೆಲವರು ಜನ ಹೆಂಸರಿದ್ರು ಒಬ್ರು ಹುಡುಗಿ ಇರ್ತಾಳಂತ ಇನ್ನೂ ಮದುವೆ ಆಗಿಲ್ಲ ಅವರು ಆಗ ಇವಳು ತನ್ನ ಈ ವೈವಾಹಿಕ ಜೀವನದ ಸುಖವನ್ನು ಹೇಳ್ತಾ ಇರಬೇಕಾದ್ರೆ ಆ ಪುಟ್ಟ ಹುಡುಗಿ ಕೇಳ್ತಾ ಇದ್ದಾಳವನು ಈ ಸುಖದ ಸ್ವರೂಪ ಏನು ಅಂತ ಈ ದೊಡ್ಡ ಹಿಂಸನ್ನು ಕೇಳ್ತಾ ಇದ್ದಾರೆ ಆಗ ಈ ಹಿಂಸೆ ಹೇಳ್ತಾಳಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ಏ ನಿನಗೆ ಮದುವೆ ಆದ್ಮೇಲೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅನುಭವ ರೂಪಂ ಅಂದರೆ ಇದು ಯಾವಾಗ ನಾವು ಕೇವಲ ಇದನ್ನು ಹೇಗೆ ಎತ್ತ ಅಂತ ಹೇಳಿ ಪುಸ್ತಕ ಓದಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಸಾಧನೆಯನ್ನು ಮಾಡಬೇಕು ಮನಸ್ಸನ್ನು ಶುದ್ಧಿಗೊಳಿಸಬೇಕು ನಂತರ ಅಲ್ಲಿ ಹುಟ್ಟತಕ್ಕಂತಹ ಅನುಭವ ಅದು ಎಂತಹ ರೂಪದ್ದು ಅದು ಅವನಿಗೆ ಮಾತ್ರ ಗೊತ್ತು ಮತ್ತೆ ಭಗವಂತನಿಗೆ ಮಾತ್ರ ಗೊತ್ತು ಭಗವಂತನಿಗೆ ಮಾತ್ರ ಗೊತ್ತು ಅವನಿಗೆ ಮಾತ್ರ ಗೊತ್ತು ಹೀಗಾಗಿ ಅದು ಅನುಭವ ರೂಪ ಈ ಇದಿಷ್ಟು ಗುಣವನ್ನ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ದೋಹೆಯಲ್ಲಿ ಸುಂದರವಾಗಿ ಹೇಳ್ತಾರೆ ಈ ಪ್ರೇಮ ಅಂತಕ್ಕಂಥದ್ದು ಹೇಗೆ ಪ್ರತಿಕ್ಷಣವೂ ಜಾಸ್ತಿ ಆಗುತ್ತೆ ಅಂತ ಪ್ರೇಮ ಸದಾ ಬಡಿಭೌಕರೈ ಜೌ ಸಸಿಕಲಾ ಸುಬೇದ್ ಹೇಗೆ ಅಂತ ಹೇಳಿದ್ರೆ ಈ ಪ್ರೇಮ ಅಂತಕ್ಕಂಥದ್ದು ಈ ಚಂದ್ರ ಹೇಗೆ ದಿನೇ ದಿನೇ ವರ್ಧ ವರ್ಧಮಾನವನ್ನು ಹೊಂದುತ್ತಾ ಇರ್ತಾನ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾನೋ ಶುಕ್ಲ ಹಾಗೆ ಈ ಪ್ರೇಮ ಜಾಸ್ತಿ ಆಗತ್ತೆ ಸಸಿಕಲಾ ಜಾಸ್ತಿ ಆಗತ್ತೆ ಪೂರ್ಣಿಮೆಯವರೆಗೆ ಅದು ಹೋಗುವುದಿಲ್ಲ ಪೂರ್ಣಿಮೆವರೆಗೆ ಅಲ್ಲಿ ಹೋಗುವುದಿಲ್ಲ ಯಾಕೆ ಅಂದರೆ ಪೂರ್ಣಿಮೆವರೆಗೆ ಹೋಗುವಂಥ ಚಂದ್ರ ವಾಪಸ್ಸು ಪುನಃ ಕೆಳಗಡೆ ಇಳಿಬೇಕಾಗುತ್ತೆ ಅಲ್ಲಿ ತೃಪ್ತಿ ಅನ್ನೋದು ಅವನಿಗೆ ಸಿಗುವುದಿಲ್ಲ ಇನ್ನೂ ಹೆಚ್ಚು ಹೆಚ್ಚು ಆನಂದ ಇನ್ನೂ ಹೆಚ್ಚು ಹೆಚ್ಚು ಆನಂದ ಪೈಪೂ ಯಾಮೇ ನಹಿ ಆ ಚಂದ್ರ ಎಂಥದ್ದು ಅಂತ ಹೇಳಿದ್ರೆ ಕೇವಲ ಆ ಇದಕ್ಕೆ ಸೀಮಿತವಾಗ್ತಾನೆ ಹದಿನಾಲ್ಕನೇ ದಿವಸದಲ್ಲೇ ಇದ್ದಂಗೆ ಇರ್ತಾನೆ ಬರುವುದಿಲ್ಲ ಅವನು ಆ ಪೂರ್ಣಿಮೆಯ ಚಂದ್ರ ಆಗುವುದಿಲ್ಲ ಅಂತ ತಾತೇ ಕಬಹುನ ಹೀಗಾಗಿ ಆ ಪ್ರೇಮ ಅಂತಕ್ಕಂಥದ್ದು ಯಾವತ್ತೂ ಕಡಿಮೆ ಆಗುವುದೇ ಇಲ್ಲ ಕಡಿಮೆ ಆಗುವುದೇ ಇಲ್ಲ ನಂತರ ಈ ರಸಖಾನ್ ಅನ್ನುವಂತಹ ಒಬ್ಬ ಭಕ್ತ ರಸಖಾನ್ ಒಬ್ಬ ಮುಸ್ಲಿಂ ಭಕ್ತ ಎಷ್ಟು ಸುಂದರವಾಗಿ ಇದೆಲ್ಲವನ್ನು ಒಳಗೊಂಡಂತೆ ಅವನ ಒಂದು ಕವಿತೆಯಲ್ಲಿ ಬರೀತಾನೆ ಬಿನು ಜೋಬನ ಗುಣ ರೂಪಧನ ಬಿನು ಸ್ವಾರಥಿತ ಜಾನ ಈ ಪ್ರೇಮಕ್ಕೆ ಬಿನಜೋವನ ಯಾವುದೇ ಯೌವನದ ಬಯಕೆ ಇಲ್ಲ ಅಂದರೆ ಕೇವಲ ಯೌವನದಲ್ಲಿ ಮಾತ್ರ ಪ್ರೇಮ ಮಾಡಬೇಕು ಅಥವಾ ಯೌವನ ಇದ್ರೆ ಮಾತ್ರ ಪ್ರೇಮ ಉದಯಿಸುತ್ತೆ ಅಂತಕ್ಕಂಥದ್ದಿಲ್ಲ ಹಾಗಿದ್ರೆ ಅದು ಪ್ರೇಮವಾಗ ಸಾಧ್ಯವಾಗುತ್ತೆ ಗುಣ ಓ ಇವನು ಒಳ್ಳೆ ಗುಣ ಇವನು ನನಗೆ ಒಪ್ಪಿಗೆ ಆಗುತ್ತೆ ಆದರೆ ನೀವು ಪ್ರೀತಿಸ್ತೇನೆ ಅನ್ನುವಂತಹ ಪ್ರೇಮ ಅಲ್ಲ ಅದು ಪ್ರೇಮವೇ ಅಲ್ಲ ಯಾಕೆ ಗುಣರಹಿತ ಯಾವುದೇ ಗುಣವನ್ನು ಅದು ಅಪೇಕ್ಷೆ ಮಾಡುವುದಿಲ್ಲ ಈ ಪ್ರೇಮಿ ಅವನು ಒಳ್ಳೆಯವನೇ ಆಗಲಿ ಕೆಟ್ಟವನೇ ಆಗಲಿ ಒಮ್ಮೆ ಆ ಪ್ರೇಮ ಅವನಲ್ಲಿ ಅರಳಿದ ತಕ್ಷಣ ಅದು ದಿನೇ ದಿನೇ ವರ್ಧಮಾನವಾಗ್ತದೆ ಆ ಗೋಪಿಯರು ಶ್ರೀಕೃಷ್ಣನ ಬಗ್ಗೆ ಅವರು ಚೆನ್ನಾಗಿ ಗೊತ್ತಿದೆ ಶ್ರೀ ಶ್ರೀಕೃಷ್ಣ ಎಂತವನು ಅಂತ ಅಲ್ಲಿಂದ ಅನೇಕ ದೂರುಗಳು ಬಂತು ಶ್ರೀಕೃಷ್ಣನ ಪರವಾಗಿ ಅವ್ನು ಯಾವಾಗ ಮತರೆಗೆ ಹೋದ್ನೋ ಅವನು ಹಾಗಂತೆ ಅವ್ನು ಈಗಂತೆ ಅವ್ನು ಇಷ್ಟು ಜನರಿಗೆ ಮದುವೆ ಆದ್ರಂತೆ ನೋಡಿ ನಿಮ್ಮನ್ನೆಲ್ಲ ಬಿಟ್ಬಿಟ್ಟಿನಂತೆ ಹಾಗೆ ಅಂತ ಅವರಿಗೆ ದೂರುಗಳು ಬಂತು ಆಗ ಗೋಪಿಯರನ್ನು ನಕ್ಕಿ ಅವ್ರು ಹೇಳ್ತಾರಂತೆ ಇದನ್ನೆಲ್ಲ ನಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಅಲ್ಲ ನಿಮಗೆ ಗೊತ್ತಾಗ್ಲಿ ಅವನು ಎಂಥವನು ಅಂತ ನೀವು ಯಾರಿಗೆ ನಿಮ್ಮ ಹೃದಯವನ್ನು ಕೊಟ್ಟಿದ್ದೀರಾ ಅವ್ನಿಗೆ ಎಂಥವನು ಅಂತ ಗೊತ್ತಾಗಲಿ ಎಂಥ ನೀಚ ಗೊತ್ತಾಗಲಿ ಅಂತ ಆಗ ಗೋಪಿಯವರು ಹೇಳ್ತಾರೆ ಸರಿ ನಾವು ಅವನ ಗುಣವನ್ನು ನೋಡಿ ಪ್ರೀತಿ ಮಾಡಿದ್ರೆ ಅಂತ ತಿಳ್ಕೊಂಡ ನಾವು ಕೇವಲ ನಮ್ಮ ಪ್ರೀತಿಯನ್ನು ಅವನಿಗೆ ಸಮರ್ಪಿಸ್ಬಿಟ್ಟಿದ್ದೇವೆ ಅಷ್ಟೇ ನೀವು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅಂದ್ಬಿಟ್ಟು ನೋಡಿ ಇದು ಅನ್ಕಂಡೀಷನಲ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ ಅನ್ಕಂಡೀಷನಲ್ ಇದು ಯಾವಾಗ ಆ ಅನ್ಕಂಡೀಷನಲ್ಲಿ ಇರುತ್ತೋ ಅದು ಪರಿಪೂರ್ಣ ಪರಿಪೂರ್ಣ ಉಕ್ತಾ ಇರುತ್ತೆ ಯಾವಾಗ ಯಾವಾಗ ಕಡಿಮೆ ಆಗುವುದಿಲ್ಲ ಗುಣರಹಿತ ಯಾವುದೇ ಗುಣವನ್ನು ನೋಡಿ ಅದು ಆ ಒಂದು ಜೀವ ಪರಮಾತ್ಮನಲ್ಲಿ ಪ್ರೇಮವನ್ನು ಕೊಟ್ಟಿಲ್ಲ ಸಮರ್ಪಣ ಮಾಡಿಲ್ಲ ರೂಪ ಹಾಗೆ ರೂಪ ರೂಪವನ್ನು ನೋಡಿಕೊಂಡು ಅದು ತನ್ನ ಪ್ರೇಮವನ್ನು ಕೊಟ್ಟಿಲ್ಲ ಧನ ಇವನಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇವನ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಇಷ್ಟು ಪ್ರೇಮವನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೇಮವನ್ನ ಅಂದ್ರೆ ಅದು ಪ್ರೇಮವೇ ಅಲ್ಲ ಸ್ವಾರ್ಥ ಹಿತಜಾನ್ ತನ್ನ ಯಾವುದೇ ಸ್ವಾರ್ಥಗೂ ಕೂಡ ಆ ಪ್ರೇಮಿಗೆ ಗೊತ್ತಿಲ್ಲ ಗೊತ್ತೇ ಇಲ್ಲ ತನ್ನ ಸ್ವಾರ್ಥವನ್ನು ಮರೆತು ಹೋಗಿರ್ತಾನು ಕೇವಲ ಪರಾರ್ಥ ಪರ ಅಂದ್ರೆ ಯಾರು ಅಲ್ಲಿ ಪರಮಾತ್ಮ ಒಬ್ಬನೇ ತನ್ನ ಪ್ರೇಮಕ್ಕೆ ವಸ್ತುವಾದಂತಹ ಆ ಪರಮಾತ್ಮ ಒಬ್ಬನೇ ಅವನ ಒಂದು ಹಿತವೇ ಹೇಗೆ ಹಿರಿಯರಿಗೆ ಮುಖ್ಯವಾಯಿತು ಹಾಗೆ ಈ ಪ್ರೇಮಿಗೆ ಬಿನ ಸ್ಮಾರತ ಹಿತ ಜಾನ ಶುದ್ಧ ಶುದ್ಧವಾದದ್ದು ಇದು ಅಪ್ಪಟ ಬಂಗಾರ ಕಾಮನಾತೆ ರಹಿತ ಯಾವುದೇ ಕಾಮನೆಯಿಂದ ಅದು ರಹಿತವಾಗಿದೆ ಕಾಮನೆ ಇರುವುದಿಲ್ಲ ಅವನಿಂದ ಇದು ನಾನು ಕೃಷ್ಣ ಇದು ಮಾಡಬೇಕು ಅದು ಮಾಡಬೇಕು ರಾಕ್ಷಸನ್ನು ಕೊಲ್ಲಬೇಕು ಇಲ್ಲವೇ ಇಲ್ಲ ಪ್ರೇಮ ಸಕಲ ಪ್ರೇಮವು ಎಲ್ಲಾ ರಥಗಳ ಭಂಡಾರ ಖಾನಿ ಅಂತ ಹೇಳಿದ್ರೆ ಅದು ಮೈನ್ ಮೈನ್ ಅಂತ ಎಲ್ಲಾ ರಥದ ಮೈನ್ ಭಗವಂತನು ಕೂಡ ಎಲ್ಲಾ ರಥಗಳ ಆಗರ ಆದ್ರೆಂದ್ರೆ ಅವನನ್ನ ರಥೋ ವಯಸ್ಸ ಅಂತ ಆ ತೈತರಿಯ ಉಪನಿಷತ್ನಲ್ಲಿ ವರ್ಣಿಸ್ತಾರೆ ಅತಿಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಈ ಪ್ರೇಮ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ಅದನ್ನ ಅದು ಇಂಟೆಲೆಕ್ಟಿಗೆ ಸಿಗುವುದಿಲ್ಲ ಯಾವಾಗ ನಮ್ಮ ಬುದ್ಧಿಯನ್ನು ಮೀರಿ ಯಾವುದಾದ್ರೂ ವಿಷಯ ಹೋಗ್ತದೆಯೋ ಆಗ ಬುದ್ಧಿಗೆ ಎಟುಕುವುದಿಲ್ಲವೋ ಆಗ ಅದು ಸೂಕ್ಷ್ಮತರವಾಗ್ತದೆ ಎಲ್ಲಿ ಬುದ್ಧಿಯ ಹಿಡಿತದಲ್ಲಿ ಅದು ಬರ್ತದೆಯೋ ಅಲ್ಲೇ ತನಕ ನಾವು ಅದನ್ನು ಇದು ಹೀಗೆ ಅದು ಹಾಗೆ ಅಂತ ಹೇಳಬಹುದು ಬುದ್ಧಿಯನ್ನು ಯಾವಾಗ ಮೀರ್ತದೆಯೋ ದ್ವಂದ್ವ ದ್ವಂದ್ವದ ಆಶ್ರಯವಾದಂತಹ ಬುದ್ಧಿಯನ್ನು ಯಾವಾಗ ಮೀರಿ ಹೋಗ್ತದೆಯೋ ಆವಾಗ ಅದು ಸೂಕ್ಷ್ಮತರವಾಗ್ತದೆ ಕೋಮಲ ಅತಿ ಯಾರಲ್ಲಿ ಪ್ರೇಮ ಅಂತಕ್ಕಂಥದ್ದು ವ್ಯಕ್ತವಾಗ್ತದೆಯೋ ಅವನು ಅತ್ಯಂತ ಕೋಮಲ ಸ್ವಭಾವದನ್ನು ಆಗ್ತಾನೆ ಅತ್ಯಂತ ಮೃದು ಸ್ವಭಾವದನ್ನು ಆಗ್ತಾನೆ ಅವನ ಹೃದಯ ಅತ್ಯಂತ ಮೃದುವಾಗ್ತದೆ ಕಾಠಿಣ್ಯ ಇರುವುದಿಲ್ಲ ಅಲ್ಲ ಅತಿಪತರೋ ಅತಿ ದೂರು ಅತ್ಯಂತವಾದಂತಹ ಸಣ್ಣ ದೇಹ ಅದು ಅತ್ಯಂತ ಸಣ್ಣ ದೇಹ ಪತರು ಅಂದರೆ ಪತಲ ಅಂತ ಅತ್ಯಂತ ತಿಳು ತಿಳು ಅಂತ ಅತ್ಯಂತ ಲೈಟ್ ವೈಟ್ ಅಂತ ಹೇಳ್ತಾರಲ್ಲ ಅದು ಅತಿ ದೂರ ಅದು ಯಾರಿಗೆ ಯಾರು ನಿಜವಾದ ಪ್ರೇಮವನ್ನು ಇಟ್ಟುಕೊಂಡಿಲ್ವೋ ಅವರಿಗೆ ಅದು ಅತೀ ದೂರ ಯಾರು ಪ್ರೇಮ ಸ್ವರೂಪರೇ ಆಗಿದ್ದಾರೋ ಅವರಿಗೆ ಅತಿಸನಿಹಿ ಹಾಗೆ ಭಗವಂತನ ಹೇಳ್ತಾ ಉಪದಿಷತ್ ಹೇಳ್ತಲ್ಲ ತದ್ದೂರೇ ತದ್ವಂತಿಕೆ ಅಂತ ಎರಡು ಅಪೋಸಿಟ್ ಹೇಳುತ್ತಾರೆ ಭಗವಂತ ಅತ್ಯಂತ ದೂರದಲ್ಲಂತ ಇದಗವಂತ ಅತ್ಯಂತ ಹತ್ತಿರದಲ್ಲಿದ್ದಾನಂತೆ ಎರಡನ್ನೂ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದ ನೀ ಹೇಗಪ್ಪ ಇದು ಸಾಧ್ಯ ಅಂದರೆ ಯಾರು ಭಗವಂತನ ಭಕ್ತರೋ ಅವರಿಗೆ ಅವನ ಹೃದಯದಲ್ಲೇ ಇದ್ದಾನೆ ಯಾರು ಪ್ರಪಂಚದ ಭಕ್ತರೋ ಅವರಿಗೆ ಅವನು ಅತ್ಯಂತ ದೂರ ಹೀಗೆ ತದ್ದೂರೇ ತದ್ವಂತಿ ಹೀಗೆ ಭಗವಂತ व्यक्ति आ पात्र के तकते अत्य दूरदलू अत्य समीपलू प्रेम कठिन तबसे इतने प्रेम अंत कठिण अत्य कठिन अंदर वा बहुश मीर इतने वो दृष्टा रूपता अद्वान श्री रामकृष्ण क्या ಒಂದು ಕಡೆ ಹೇಳಿದ ಒಬ್ಬಳು ಬರ್ತಾಳಂತೆ ಸಕ್ಕಡಿ ತಗೊಂಡು ಬಂದು ಪ್ರೇಮ ಇದೆ ಪ್ರೇಮ ಯಾರಿಗೆ ಬೇಕು ಪ್ರೇಮ ಅಂತ ಕೇಳಿ ಎಲ್ಲರಿಗೂ ಖುಷಿ ಭಾಗದ ಹಿಂಗೆ ಕಿಟಕಿ ತೆಗೆದು ಹಿಂಗೆ ಹಿಣಗ್ ನೋಡ್ತಾರಂತೆ ಎಲ್ರೂ ಅದನ್ನ ಬಯಸುವಂತೆ ಎಲ್ರು ಅದನ್ನ ತಾವು ಕೊಂಡುಕೊಳ್ಳುವಂತೆ ನೋಡ್ತಾರೆ ಭಾಗದ ತೆಗಿತಾರೆ ನಂತರ ಎಷ್ಟೆಮ್ಮ ಬೆಲೆ ಅಂತ ಕೇಳ್ತಾರಂತೆ ಏನಿಲ್ಲ ಅತ್ಯಂತ ಕಡಿಮೆ ಅಂತ ಹೇಳ್ತಾರಂತೆ ಸರಿ ದೇವೆಲ್ಲ ತಳ್ಕಾಡ್ತಾರೆ ಎಷ್ಟು ಎಷ್ಟು ಎಷ್ಟು ಹೇಳು ಅಂತ ಈ ತಕ್ಕಡಿಯಲ್ಲಿ ನಿಮ್ಮ ತಲೆಯನ್ನು ಇಟ್ಟುಬಿಡಿ ಕಟ್ ಮಾಡಿ ಇಟ್ಬಿಡಿ ಅಂತ ಹೇಳ್ತಾರೆ ತಕ್ಷಣ ಎಲ್ಲ ಭಾಗ ಮುಚ್ಚೋಗುತ್ತಾರೆ ಹಾಗೆ ಪ್ರತಿ ಪ್ರೇಮ ಅಂತಕ್ಕಂಥದ್ದು ಅಷ್ಟು ಸುಲಭವಲ್ಲ ಸುಲಭ ಅಂತ ಹೇಳಿದ್ರಲ್ಲಿ ಅದು ಭಕ್ತಿ ಯೋಗ ಅದು ಮುಂದೆ ಹೇಳ್ತಾರೆ ಅತ್ಯಂತ ಸೌಲಭ್ಯ ಭಕ್ತವು ಸೌಲಭ್ಯಂ ಭಕ್ತೌ ಅಂತ ಹೇಳ್ತಾರೆ ಅದೇನೇ ಇರಲಿ ಪ್ರೇಮ ಕಠಿಣ ಸಭತೆ ಸುಲಭವಾಗಿ ಸಿಗುವುದಿಲ್ಲ ಅದು ಸಾಧ ಅಮಿತ ಅದು ಯಾ ಎಂದೆಂದಿಗೂ ಇರತಕ್ಕಂಥದ್ದು ಇವತ್ತು ಪ್ರೇಮ ಇದೆ ನಾಳೆ ಹೋದರೆ ಅವನು ಮುಂಚಿಕೊಳ್ತಾನೆ ಪ್ರೇಮ ಇಲ್ಲ ಬಾಗಲ ಹಿಂಗು ಹೊಡಿತಾನೆ ಹಾಕ್ತಾನೆ ಅಂತ ಹೇಳಿದ್ರೆ ಅದು ಪ್ರೇಮವೇ ಅಲ್ಲ ಅಂತ ಯಾಕೆ ಪ್ರೇಮ ಅಂತಕ್ಕದ್ದು ನಿತ್ಯ ವಿರಹದಲ್ಲಿ ಆಗಲಿ ಅಥವಾ ಯೋಗದಲ್ಲಿ ಆಗಲಿ ಪ್ರೇಮ ಅಂತಕ್ಕದ್ದು ನಿತ್ಯ ಈಕರಸ ಭರಪೂರ್ಣ ಅದರ ರಸ ಯಾವಾಗಲೂ ಏಕ ರಸ ಹಲವಾರು ರಸಗಳಿಂದ ತುಂಬಿಲ್ಲ ಯಾಕೆಂತ ಹೇಳಿದ್ರೆ ಅವನಲ್ಲಿ ಪ್ರಪಂಚ ಸ್ವಲ್ಪ ಇತ್ತಕಡೆ ಭಗವಂತ ಸ್ವಲ್ಪ ಅಂತ ಇರುವನಲ್ಲಿ ಆ ಪ್ರೇಮ ಅಂತಕ್ಕಂಥದ್ದು ವ್ಯಕ್ತವಾಗುವುದೇ ಇಲ್ಲ ಕೇವಲ ಭಗವಂತನ ಪಾದಪತ್ಮಗಳು ಮಾತ್ರ ಇರುವುದರಿಂದ ಅದು ಏಕರಸಮಯವಾಗಿ ಇರ್ತದೆ ಏಕರಸಮಯ ಮತ್ತು ಭರಪೂ ಯಾವಾಗಲೂ ತುಂಬಿ ತುಡಕ್ತಾ ಇರುತ್ತದೆ ತುಂಬಿ ತುಡುಕ್ತಾ ಇರತ್ತ ನದಿ ಪ್ರೇಮ ಅಂತಕ್ಕಂಥ ನದಿ ರಸಮಯ ಸ್ವಾಭಾವಿಕ ಸ್ವಾಭಾವಿಕವಾದಂತಹ ರಸ ಆ ಪ್ರೇಮ ಅಂತಕ್ಕಂಥದ್ದು ಸ್ವಾಭಾವಿಕವಾದಂತಹ ಒಂದು ರಸ ಇನ್ನ ಮಧು ಮನುಸೂರ್ನ ಸರಸ್ವತಿಗಳು ಕೂಡ ತಮ್ಮ ಈ ಭಕ್ತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೊಂದು ರಸ ಸ್ವಾಭಾವಿಕವಾದಂತಹ ರಸ ಅಂತೆ ಹೇಗೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಇರತಕ್ಕಂತಹ ರಸ ಇದೆ ಎಲ್ಲರಲ್ಲಿಯೋ ಗೊತ್ತಿದೆಯೋ ಗೊತ್ತಿರೋ ಆದರೆ ಈ ಭಕ್ತಿ ರಸ ಪ್ರೇಮ ರಸ ಇರ್ತದೆ ಯಾವಾಗ ಅಶುದ್ಧವಾಗಿ ಹರಿತಾ ಇರ್ತದೆಯೋ ಆಗ ಪ್ರಪಂಚದ ಕಡೆ ಹರಿತಾ ಇರ್ತದೆ ಯಾವಾಗ ಅದು ಶುದ್ಧವಾಗಿ ಹರಿತಾ ಇರ್ತದೆಯೋ ಆಗ ಭಗವಂತನ ಪಾದಪದ್ಮಗಳ ಕಡೆಗೆ ಹರಿತಾ ಇರ್ತದೆ ಅಷ್ಟೇ ವ್ಯತ್ಯಾಸ ಆದ್ದರಿಂದ ಈ ಪ್ರೇಮ ಅಂತಕ್ಕಂಥದ್ದು ಸ್ವಾಭಾವಿಕ ರಥಮಯ ವಿನಾ ಸ್ವಾರ್ಥ ಯಾವುದೇ ಸ್ವಾರ್ಥ ಇಲ್ ಇಲ್ಲತಕ್ಕಂತಹ ಈ ಪ್ರೇಮವು ಅಚಲಮಃ ಯಾವಾಗಲೂ ಚಲಿಸ್ತೆಯಿರ್ತಕ್ಕಂತಹ ಬೆಟ್ಟದ ರೀತಿಯಲ್ಲಿ ಯಾವಾಗಲೂ ಸ್ಥಾಯಿಯಾಗಿ ಇರ್ತದೆ ಅಶುದವಾಗಿ ಇರ್ತದೆ ಅಂತ ಸದಾ ಏಕರಸ ಬಡತನಿತ ಈ ಒಂದೇ ರಸವಾಗಿ ಇರ್ತಕ್ಕಂಥ ಇದ್ರೆವು ನಿತ್ಯವೂ ಬಡದ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಧಮಾನಂ ಅವಿಚ್ಛಿನ್ನಂ ಒಂದೇ ಸಮನೆ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಧಮಾನಂ ಅವಿಚ್ಛಿನ್ನಂ ಶುದ್ಧ ಪ್ರೇಮ ರಸಖಾನ್ ಇಂತಹ ಗುಣಗಳು ಶುದ್ಧ ಪ್ರೇಮಕ್ಕೆ ಇದೆ ಎಂಬುದಾಗಿ ರಸಖಾನ್ ಅವನ ಹೆಸರು ಹೇಗಿದೆ ಆ ಕರೆಕ್ಟ್ ಆಗಿ ಆ ಇದಕ್ಕೆ ತಕ್ಕಂತೆ ಇದೆ ಅವನ ಹೆಸರು ರಸಖಾನ್ ಅಂತ ಅವನು ರಸದ ಆಗಾರ ಭಗವಂತನು ರಸಖಾನ್ ಈ ಕವಿ ಹಾಗೂ ಸಂತನು ಕೂಡ ಅವನ ಹೆಸರು ರಸಖಾನ್ ಆದ್ರೆ ಇವನು ಖಾನ್ ಸಹಾಯಕರು ಆದರೆ ಆ ಭಗವಂತ ನಿಜವಾದ ರಸಖಾ ರಸದ ಗಣಿ ಅವನು ಅಲ್ಲಿ ಕೇವಲ ಮುಳುಗಿ ಮೀರಷ್ಟೇ ಆ ಪ್ರೇಮಿಗೆ ಅಥವಾ ಆ ಭಕ್ತನಿಗೆ ಬೇಕಾದ ಇದಿಷ್ಟನ್ನು ಇದನ್ನು ಹೇಳಿ ಮುಂದೆ ಹೇಳ್ತಾರೆ ತತ್ ತದೇವ ಅವಲೋಕಯತಿ ತದೇವ ಶೃಣೋತಿ ತದೇವ ಚಿಂತಯತಿ ಈಗ ಪ್ರೇಮ ಯಾರಲ್ಲಿ ಶುದ್ಧವಾದಂತಹ ಪ್ರೇಮ ಯಾರಲ್ಲಿ ವ್ಯಕ್ತವಾಗಿದೆಯೋ ಆ ಮನುಷ್ಯನ ಒಡನಾಟ ಯಾವು ಯಾವ ರೀತಿ ಇರುತ್ತೆ ಪ್ರಪಂಜಲಿ ಒಡನಾಟ ಅವನು ಇಂದ್ರಿಯಗಳನ್ನು ಯಾವ ರೀತಿ ಉಪಯೋಗಿಸ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಅವ್ರು ಹೇಳಿಬಿಟ್ಟಿದ್ದಾರೆ ಅದನ್ನು ಪಡೆದು ಆ ಶುದ್ಧವಾದಂತಹ ಪರಮ ಪ್ರೇಮವನ್ನು ಪಡೆದು ತತ್ಪ್ರಾಪ್ಯ ತದೇವ ಅವಲೋಕ ಅವನು ಎಲ್ಲೆಲ್ಲಿ ನೋಡ್ತಾನೋ ಕೇವಲ ಪ್ರೇಮವನ್ನು ನೋಡ್ತಾನೆ ಅತ್ಯಂತ ನೀಚವಾದಂತಹ ಜಗತ್ತಿನ ದೃಶ್ಯಗಳಲ್ಲೂ ಕೂಡ ಅವನ ಪರಮ ಪರಿಶುದ್ಧವಾದಂತಹ ಪ್ರೇಮವನ್ನೇ ನೋಡ್ತಾನೆ ಇದು ಇನ್ನು ಸ್ವಾರಸ್ಯ ಇನ್ನು ಸ್ವಾರಸ್ಯ ಅವನು ಈ ರೀತಿ ಹೇಳುವುದಿಲ್ಲ ಎನ್ನ ಕುರುಡನ ಮಾಡೆಯ ತಂದೆ ಅಂತ ಹೇಳುವುದಿಲ್ಲ ಅದು ಸಾಧಕನ ಹಂತದಲ್ಲಿ ಹೇಳಬಹುದೇ ಆದ್ರೆ ಯಾವಾಗ ಅವನೇ ಸಾಧ್ಯವಾಗಿ ನಿಲ್ತಾನೆಯೋ ಅವನಲ್ಲೇ ಸಾಧ್ಯ ಸಾಧ್ಯವಾದಂತಹ ಪ್ರೇಮ ಮನೆ ಮಾಡ್ತದೆಯೋ ಆಗ ಎಲ್ಲೆಲ್ಲಿ ನೋಡಿದ್ರು ಅವನ ಪ್ರಿಯತಮನೇ ಕಾಣಿಸ್ತಾ ಇದ್ದಾನಂತೆ ಪ್ರಿಯತಮನೆ ಎಲ್ಲೆಲ್ಲೂ ಕಾಣಿಸ್ತಾ ಇದ್ದಾರಂತೆ ಆ ಗೋಪಿಯರಿಗೆ ಅದೇ ರೀತಿ ಯಮುನೆ ಯಮುನೆಯನ್ನು ನೋಡ್ತಾರಂತೆ ಒಬ್ಬಳು ಗೋಪಿ ಇನ್ನೊಬ್ ಹೇಳ್ತಾವಂತೆ ನನಗೆ ಗೊತ್ತಾಯಿತು ಕಣೆ ಈ ಯಮುನೆ ಯಾಕೆ ಕಪ್ಪು ಬಣ್ಣವನ್ನು ಹಾಕೊಂಡಿದ್ದಾನೆ ಹಾಕೊಂಡಿದ್ದಾಳೆ ಅಂತ ಕೃಷ್ಣನನ್ನೇ ಸದಾ ಧ್ಯಾನಿಸಿ ಧ್ಯಾನಿಸಿ ಆಕೆಯೂ ಕೂಡ ಕಪ್ಪಾಗಿದ್ದಾಳೆ ಅವನ ಬಣ್ಣವನ್ನೇ ಹಾಕೊಂಡಿದ್ದಾಳು ಇವಳಗ್ ಅದೇ ಚಿಂತೆ ಅವಳು ಯಾಕೆ ಕಪ್ಪಗಾಗಿದ್ದಾಳೋ ಅದು ಬೇರೆ ಅದೇನೋ ಬೇರೆ ಕಾರಣ ಇದೆ ಅದು ಆದ್ರೆ ಇವಳ ಭಾವನೆ ಹೇಗೆ ಇವಳು ವರ್ಣಿಸುವುದು ಹೇಗೆ ಅಂತ ಹೇಳಿದ್ರೆ ಕೃಷ್ಣನನ್ನ ಕುರಿತು ಚಿಂತನೆ ಮಾಡ್ತಾ ಮಾಡ್ತಾ ಆಕೆಯು ಕೂಡ ಕೃಷ್ಣನ ವರ್ಣವನ್ನ ಪಡ್ಕೊಂಡಿದ್ದಾಳು ಏನೋ ಎಂಬಂತ ಹಾಗೆ ಇನ್ನೊಂದ್ ಕಡೆ ಹೇಳ್ತಾಳೆ ಕೃಷ್ಣ ಸಾರ ಮೃಗವನ್ನು ನೋಡ್ತಾನಂತ ಇನ್ನೊಬ್ಳು ಗೋಪಿ ಹೇಳ್ತಾಳೆ ಆ ಕೃಷ್ಣ ಸಾರ ಮೃಗ ಕೃಷ್ಣ ಮೃಗ ಅಂತ ಹೇಳ್ತಾಳೆ ಆ ಕೃಷ್ಣ ಸಾರ ಮೃಗವೂ ಕೂಡ ಕೃಷ್ಣ ಸಾರ ಅಂತ ಹೇಗಾಯ್ತು ಅಂತ ಹೇಳಿದ್ರೆ ಕೃಷ್ಣನನ್ನ ಭಾವಿಸ್ತಾ ಭಾವಿಸ್ತಾನೆ ಕೃಷ್ಣ ಸಾರ ಆಗೋಯ್ತು ಕೃಷ್ಣನೇ ಯಾರಿಗೆ ಸಾರವೋ ಅದು ಕೃಷ್ಣ ನಿಜವಾಗಿಯೂ ಅದು ರೂಢಿಯೇ ಅರ್ಥ ಅದು ಕೃಷ್ಣ ಸಾರ ಅಂದ್ರೆ ಕೃಷ್ಣ ಮೃಗ ಅದರಿಂದ ಇದು ಸಿಗತ್ತಲ್ಲ ಕೃಷ್ಣ ಬರ್ಗ ಕಪ್ಪು ಆಗಿರ್ತಕ್ಕಂತಹ ಬ್ಲಾಕ್ ಬಾಕ್ ಅಂತ ಹೇಳ್ತಾರೆ ಕೃಷ್ಣ ಬರ್ಗ ಆ ಕೃಷ್ಣ ಮಗಕ್ಕೆ ಕೃಷ್ಣತ್ವ ಹೇಗೆ ಬಂತು ಅಂತ ಹೇಳಿದ್ರೆ ಅಲ್ಲೂ ಕೃಷ್ಣನ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹಗಲು ಇರಲು ಧ್ಯಾನಿಸಿ ಅವನ ಬಣ್ಣವನ್ನು ತಾಮಸ ಪಡ್ಕೊಂಡಿದೆ ಅಂತ ಹಾಗೆಯೇ ಇನ್ನೊಂದು ಕಡೆ ಲೀಲಾವತಿ ಅಂತಕ್ಕಂತಹ ಒಬ್ರು ಸಖಿ ಯಾರ ಸಖಿ ರಾಧಾ ಅವಳು ಹೇಳ್ತಾಳೆ ಕೃಷ್ಣನ್ನ ಇವತ್ತು ನಾನು ಬರ ಹೇಳಬೇಕು ಕೃಷ್ಣನಿಗೆ ವರದಿಯನ್ನು ಒಪ್ಪಿಸಬೇಕು ದಯವಿಟ್ಟು ಹೇಳು ಅವನಿಗೆ ಬರಲಿಕ್ಕೆ ಹೇಳು ನಾವು ನಿಮ್ಮ ಬಗ್ಗೆಯೇ ಹಗಲಿರುಳು ಚಿಂತಿಸ್ತಾ ಇದ್ದೇವೆ ಅಂತ ಕಳಿಸ್ತಾಳೆ ಲೀಲಾವತಿಯನ್ನ ರಾಧೆ ಕಳಿಸ್ತಾಳೆ ಲೀಲಾವತಿ ಅಲ್ಲಿ ಹೋದಾಗ ಕೃಷ್ಣ ಗೊತ್ತಾಗತ್ತೆ ಏನೋ ಅಂತ ಅಲ್ಲಿಂದೇ ಹೇಳ್ತಾನೆ ಛೀ ಏನು ನೀವು ಯಾವಾಗ ನೂರು ಹಗಲಿರಲು ನನ್ನನ್ನೇ ಕುರಿತು ಧ್ಯಾನಿಸ್ತಾ ನಾನು ಬಾಲಬ್ರಹ್ಮಚಾರಿ ನೀವು ಈ ಈ ರೀತಿ ನಿಮಗೆಲ್ಲ ಮನೆಯಲ್ಲಿ ಪತಿಯರಿದ್ದೆ ನೀವು ಈ ರೀತಿ ಮಾಡಿದ್ರೆ ನೀವು ಸಮಾಜಕ್ಕೆ ಸಮಾಜದಲ್ಲಿ ಕಳಂಕವನ್ನು ಹೊಂದಬೇಕಾಗತ್ತೆ ಆದ್ದರಿಂದ ಹೊರಟಲ್ ಇರಲಿಲ್ಲ ನಾನು ನೋಡೋದಿಲ್ಲ ನಿಮ್ಮನ್ನು ಹೊಟ್ಟೆಲ್ ನಾನು ಬರೋದಿಲ್ಲ ಸರಿ ಲೀಲಾವತಿ ತನ್ನ ಒಂದು ಆ ಒಂದು ಮುಖವನ್ನು ಹೊತ್ತು ಕೃಷ್ಣ ಬರೋದಿರಲಿಲ್ಲ ಅಂತ ಹೇಳಿ ಅದೇ ಮುಖದಿಂದ ಬಾಡಿದ ಮುಖದಿಂದ ಅಲ್ಲಿ ಬರ್ತಾಳೆ ಆ ಬಂದಾಗ ದೂರದಿಂದಲೇ ರಾಧೆ ನೋಡ್ತಾಳೆ ಅವಳು ಗೊತ್ತಾಗುತ್ತೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಕೃಷ್ಣ ಏನೋ ಅವಳಿಗೆ ಏನೋ ಅಂದಿದ್ದಾನೆ ಹೀಗಾಗಿ ಅವಳ ಮೊಗ ಬಾಡಿದೆ ಅಂತ ಸರಿ ಅವ್ರು ಹೇಳುವುದಕ್ಕಿಂತ ಮುಂಚೆನೆ ಬಾಯಿ ಸೇರಿದಕ್ಕಿಂತ ಮುಂಚೆನೆ ರಾಧೆ ಹೇಳ್ತಾಳೆ ಕೃಷ್ಣ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನೊಂದಿಗೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಹೇ ಲೀಲಾವತಿ ನೋಡು ಅಲ್ಲಿ ಎದುರುಗಡೆ ಇದೆಯಲ್ಲ ಯಮುನಿಯ ತೀರರಿಗೆ ತಮಾಲ ವೃಕ್ಷ ಕಪ್ಪಾಗಿ ಇದೆಯಲ್ಲ ಕೃಷ್ಣ ಧ್ಯಾನವನ್ನೇ ಮಾಡ್ತಾ ಮಾಡ್ತಾ ತನ್ನ ಶರೀರವನ್ನುಪ್ಪಾಗಿ ಮಾಡಿದೆಯಲ್ಲ ಅದರಲ್ಲಿ ನನ್ನ ಶರೀರವನ್ನು ನೀನು ಕಟ್ಟಿಹಾಕು ನಾನು ಅನ್ನ ನೀರು ಬಿಟ್ಟು ನಾನು ಪ್ರಾಣವನ್ನು ಬಿಟ್ಕೊಡ್ತೇನೆ ಆ ಲತೆಗಳಿಂದ ಆ ಬಳ್ಳಿಗಳಿಂದ ಆ ತಮಾಲ ವೃಕ್ಷಕ್ಕೆ ನನ್ನ ಶರೀರವನ್ನು ಕಟ್ಟಿ ಹಾಕು ನಾನು ಅಲ್ಲಿಯ ಕೃಷ್ಣವನ್ನು ಕೃಷ್ಣನ ನೆನತ ನಾನು ನನ್ನ ಪ್ರಾಣವನ್ನ ಅವನ ಪಾದಗಳಲ್ಲೇ ಅರ್ಪಿಸ್ತೇನೆ ಹಕ್ಕಿಗಳು ಪಕ್ಷಿಗಳು ಈ ಶರೀರವನ್ನು ತಿನ್ಲಿ ನನಗೆ ಯಾವ ಅಗತ್ಯ ಇಲ್ಲ ನಾನು ಕೃಷ್ಣನ ಧ್ಯಾನದಲ್ಲೇ ಕಳಿತೇನೆ ಅಂತ ಅಂದರೆ ಕೃಷ್ಣನ ವಿಯೋಗದಲ್ಲೂ ಕೂಡ ಅವರಿಗೆ ಅಷ್ಟೇ ಸುಖ ಕೃಷ್ಣನ ಯೋಗದಲ್ಲೂ ಅಷ್ಟೇ ಸುಖ ಕೃಷ್ಣನ ವಿಯೋಗದಲ್ಲೂ ಅಷ್ಟೇ ಸುಖ ಯಾವ ಪ್ರೇಮವೂ ಯೋಗದಿಂದ ಜಾಸ್ತಿಯಾಗಿ ವಿಯೋಗದಿಂದ ಕಡಿಮೆ ಆಗ್ತದೆಯೋ ಅದು ಪ್ರೇಮ ಅಲ್ಲ ನಿಜವಾದ ಪ್ರೇಮಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಹೇ ಕೃಷ್ಣ ನೀನು ಯಾವತ್ತೂ ಬರದೇ ಇರು ನನಗೆ ಅಂತ ಕೃಷ್ಣನಿಗೆ ಆಶ್ಚರ್ಯವಾಗುತ್ತೆ ಇದೇನಿದು ನಾನು ಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ರೆ ನೀನು ಹೇಳ್ತಾ ಇದೆಯಲ್ಲ ನೀನು ಬೇಡ ನಿನ್ನ ವಿರಹೇ ಅಂತ ಆಗ ಆಕೆ ಹೇಳ್ತಾಳೆ ನಿನ್ನ ವಿರಹದಲ್ಲಿ ನನ್ನ ಪ್ರೇಮ ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಸಹಿಸ್ಲಿಕ್ಕೆ ನಾನು ಸಾಧ್ಯವಿಲ್ಲ ನೀನು ಇರುವಾಗ ಅದು ಸ್ವಲ್ಪ ಶಾಂತವಾಗುತ್ತೆ ಆದರೆ ನೀನು ಇಲ್ಲದೆ ಹೋದಾಗ ಅದು ಇನ್ನೂ ಹೆಚ್ಚು ಹೆಚ್ಚಾಗಿ ಆ ಯಮುನೆ ನೋಡೋ ಯಾವ ರೀತಿ ಆ ವರ್ಷ ಕಾಲದಲ್ಲಿ ಉಕ್ಕಿ ಹರಿದು ಮೇಲುಗಡೆ ಎಲ್ಲ ಗೊಲ್ಲರ ಮನೆಗೆಲ್ಲ ನುಗ್ತಾಳೋ ಆ ರೀತಿ ಈ ಪ್ರೇಮ ಅಂತಕ್ಕಂಥ ನೀನು ಇಲ್ದಾಗ ನಿನ್ನನ್ನನ್ನೇ ನೆನೆಸ್ಕೊಂಡು ಈ ಇಡೀ ಇದರಲ್ಲಿ ಹರಿತಾ ಇದೆ ಯಾಕೆಂದರೆ ಅದು ಬೇರೆ ಕಡೆ ಎಕ್ಸ್ಪ್ರೆಷನ್ಗೆ ಜಾಗವೇ ಇಲ್ಲ ತನ್ನ ಪ್ರಿಯತ ಎದುರುಗಡೆ ಇದ್ದಾಗ ಅಮುನಲ್ಲಿ ಅದು ಎಕ್ಸ್ಪ್ರೆಸ್ ಆಗುತ್ತೆ ಪ್ರೇಮ ಯಾವಾಗ ಅವನ ಎದುರುಗಡೆ ಇಳಿದೋ ಅವಾಗ ಅವನ್ನ ಹುಡ್ಕೊಂಡು ಹೋಗುವ ಈ ಪ್ರೇಮ ಗಂಗಾ ಎಲ್ಲನ್ನು ಕೊಚ್ಕೊಂಡು ಹೋಗುತ್ತೆ ಅಂತ ಹಾಗೆ ಹೇಳ್ತಾರೆ ಕೃಷ್ಣನಿಗೆ ತುಂಬಾ ಖುಷಿಯಾಗಿದೆ ಈ ಉತ್ತರದಿಂದ ಇದು ಈ ಪ್ರೇಮದ ಸ್ವರೂಪ ಅದನ್ನ ಇವರು ಹೇಳ್ತಾರೆ ಎಲ್ಲೆಲ್ಲಿ ನೋಡಿದರೂ ಕೂಡ ಆ ಪ್ರೇಮ ಒಂದೇ ಆ ಪ್ರೇಮಕ್ಕೆ ಆಶ್ರಯವಾದಂತಹ ಭಗವಂತ ಒಂದೇ ಕಾಣ್ತಾ ಈ ಭಕ್ತನಿಗೆ ತದೇವ ಶೃಣೋತಿ ಏನು ಕೇಳಿದ್ರು ಕೂಡ ಭಗವಂತನ ಕುರಿತಾದಂತಹ ಮಾತನ್ನೇ ಅವನು ಕೇಳ್ತಾನೆ ಇದರಲ್ಲೆಲ್ಲ ತಮಾಷೆ ಏನ್ ಗೊತ್ತಾ ಇನ್ನೊಂದಿದೆ ಇದು ಇದರಲ್ಲಿ ತಮಾಷೆ ಏನು ಎರಡು ಅರ್ಥ ಇದೆ ಇದು ಒಂದೇನು ಅಂದ್ರೆ ತದೇವ ಅವಲೋಕಯತಿ ಅದನ್ನೇ ನೋಡುತ್ತಾನೆ ಅಂದ್ರೆ ಭಗವತ್ ಸಂಬಂಧಿತವಾದಂತಹ ವಿಷಯಗಳನ್ನೇ ಭಗವಂತನ ಮೂರ್ತಿಯನ್ನೇ ನೋಡುತ್ತಾನೆ ಅಂತ ಅರ್ಥ ತದೇವ ಶೃಣೋತಿ ಅಂದ್ರೆ ಭಗವಂತನ ಕುರಿತಾದಂತಹ ಲೀನಾಕತ ಶ್ರವಣಗಳನ್ನೇ ಕೇಳಲಿಕ್ಕೆ ಇಚ್ಛೆ ಪಡ್ತಾನೆ ಅಂತ ಅರ್ಥ ಬೇರೆ ಅದನ್ನು ತಿರಸ್ಕರಿಸುತ್ತಾನೆ ಅಂತ ಅರ್ಥ ಈ ಯೇವ ಪದಕ್ಕೆ ಅದನ್ನು ಶಕ್ತಿ ಇದೆ ಯೇವ ಪದಕ್ಕೆ ಎರಡು ಶಕ್ತಿ ಇದೆ ಈ ಶಬ್ದಕ್ಕದ ಶಕ್ತಿ ಇದೆ ಗೊತ್ತಿದೆ ಅವನಿಗೆ ಶಬ್ದಕ್ಕೆ ಶಕ್ತಿ ಇದೆ ಹೇಗೆ ಶಬ್ದಕ್ಕೆ ಶಕ್ತಿ ಇದೆ ಯಾಕೆ ಇಲ್ವಾ ಹೇಳ್ತೀನಿ ನಾನು ಶಬ್ದಕ್ಕೆ ಹೇಗೆ ಶಕ್ತಿ ಇದೆ ಅಂತ ಯಾರಾದರೂ ನಿಮ್ಮನ್ನು ಕಾಡ್ಕೋಣ ಅಂತ ಬೈದರೆ ಆಗ ಆ ಕಾಡು ಕೋಣ ಅನ್ನುವಂತಹ ನಾಲ್ಕಕ್ಷಿರದ ಶಬ್ದವು ನಿಮ್ಮ ಮೈನಲ್ಲಿ ನಿಮ್ಮ ಮೈಯಲ್ಲಿ ನಿಮ್ಮ ಶರೀರದಲ್ಲಿ ಎಂಡೋಕ್ರೀನ್ ಗ್ಲಾಂಡ್ ಅನ್ನ ರಿಲೀಸ್ ಮಾಡುತ್ತೋ ಇಲ್ವೋ ಅನ್ನೋದನ್ನ ವೈದ್ಯರೇ ನಿರ್ಧರಿಸಿದೆ ನನ್ನ ಕಾಡು ಕೋಣ ಅಂತೇನಾ ಅಂತ ಹೇಗೆ ಆ ಶಬ್ದ ಅಂತಕ್ಕಂಥದ್ದು ನಮ್ಮನ್ನು ಹೇಗೆ ಪರಿವರ್ತನೆ ಮಾಡ್ತು ಅದಕ್ಕೆ ಅಷ್ಟು ಶಕ್ತಿ ಇಲ್ಲ ಅಂತೆ ಶಬ್ದಕ್ಕಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅದು ನಮ್ಮ ಶರೀರದಲ್ಲಿ ಬದಲಾವಣೆ ಮಾಡ್ತೇವೆ ಅಥವಾ ಯಾರೋ ಒಂದು ಹೋಗ್ತಾ ಇದ್ರನ್ನ ಅಲ್ಲಿ ನೀವು ಅತ್ಯಂತ ತಲಿಯಿಂದಾಗಿ ಏನೋ ಒಂದು ಫೈ ಇಯರ್ ಏನೋ ನಿಮ್ದೇ ಒಂದು ಏನೋ ನೈನ್ತ್ ಇಯರ್ ನೈನ್ ಇಯರ್ ಪ್ಲಾನು ಏನೋ ಒಂದು ಮಾಡ್ತಾ ಇರ್ತೀರ ಅಂತ ಇಟ್ಕೋಣ ದೇಶ ಮುಂದುವರಿಬೇಕಾದ್ರೆ ಈ ಭ್ರಷ್ಟಾಚಾರ ಹೇಗೆ ಇದು ಮಾಡಬೇಕು ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅದು ಯಾರು ಒಬ್ರು ಸುಬ್ರಾಯರು ಎಷ್ಟೋ ಇದು ಅಂದ್ರೆ ಅಂತ ಹೊಳ್ತಾ ಇರ್ತಾರೆ ಕಿವಿ ತಕ್ಕಂತಷ್ಟು ದೂರ ಹೇಗೆ ಹೋಗುತ್ತದ ಆ ಶಬ್ದಕ್ಕೆ ಹೇಗೆ ಟ್ರಾವೆಲ್ ಮಾಡುವಂಥ ಶಕ್ ಶಕ್ತಿ ಇದೆ ಎಲ್ಲ ಶಕ್ತಿ ಇದೆ ಹಾಗೆ ಈ ಏವಾ ಏ ಅನ್ನುವಂತಹ ಒಂದು ಅವ್ಯಯಕ್ಕೆ ಎರಡು ಶಕ್ತಿ ಇದೆ ಅಂತೇಳಿ ಏನಪ್ಪಾ ಅಂತ ಹೇಳಿದ್ರೆ ಹೇಳಿ ಅದು ಯಾವ್ದರ ಜೊತೆಗಿದೆಯೋ ಅದು ಮಾತ್ರ ಬೇರೆಯದಲ್ಲ ಅಂತ ಹೇಳ್ತಕ್ಕಂತಹ ಶಕ್ತಿ ಎರಡು ಶಕ್ತಿ ಇದೆ ಅದು ಮಾತ್ರ ಅನ್ನುವಂಥ ಅದನ್ನು ದೃಢೀಕರಿಸುವಂತಹ ಒಂದು ಶಕ್ತಿ ಅದನ್ನು ಹೊರತು ಬೇರೆಯದನ್ನು ತಿರಸ್ಕರಿಸುವಂತಹ ಶಕ್ತಿ ಎರಡು ಶಕ್ತಿ ಇದೆ ಅಂತ ತದೇವ ಅಂದರೆ ಇಲ್ಲಿ ತತ್ ಅನ್ನುವಂತಹ ಒಂದು ಶಬ್ದದಿಂದ ಪ್ರೇಮ ಅಥವಾ ಪ್ರೇಮಕ್ಕೆ ಆಶ್ರಯವಾಗಿರುವಂತಹ ವಸ್ತುವಾದಂತಹ ಪರಮಾತ್ಮ ಇದೆರಡರಲ್ಲಿ ಯಾವ್ದು ಬೇಕಾದ್ರೂ ತೆಗೆದುಕೊಳ್ಬೋದು ತದೇವ ಅವಲೋಕ ಏತಿ ಭಗವಂತನನ್ನು ಮಾತ್ರ ನೋಡಲಿಕ್ಕೆ ಇಚ್ಛೆ ಪಡ್ತಾನೆ ಭಗವಂತನ ಸುಂದರವಾದಂತಹ ಕಲ್ಯಾಣ ಮೂರ್ತಿಯ ಕಲ್ಯಾಣ ಮೂರ್ತಿಯನ್ನು ನೋಡ್ಲಿಕ್ಕೆ ಇಷ್ಟಪ ಇಷ್ಟಪಡ್ತಾನೆ ತದೇವ ಶ್ನೋತಿ ಭಗವಂತನ ಕೀರ್ತನೆಯನ್ನು ಕೇಳಲಿಕ್ಕೆ ಮಾತ್ರ ಇಷ್ಟಪಡ್ತಾನೆ ಬೇರೆಯವರು ಕೇಳ ಹೇ ರೇ ಮಾಡ್ಬೋಣ ಅಂತ ಬೈರು ಓಡಿಸ್ತಾನ ಅದು ಅವನೇ ಓಡೋಗ್ತಾನೆ ತದೇವ ಭಾಷೆಯತಿ ಮಾತನಾಡಿದ್ರೆ ಯಾರತ್ರ ಆದರೂ ಬಂದರೆ ನೋಡಿ ಇಷ್ಟು ಅವನ ಆ ಇದ್ರ ಕುರಿತು ಆ ಪುರಾಣದಲ್ಲಿ ಬರ್ತಕ್ಕಂತಹ ಅವನ ಲೀಲೆಯನ್ನು ಕುರಿತು ಅವನ ಸಾಹಸವನ್ನು ಕುರಿತು ಅವನ ಪ್ರೇಮವನ್ನು ಕುರಿತೇ ಮಾತಾಡ್ತಾನೆ ಇದರಿಂದ ಯಾರ ಜೊತೆಗಿರ್ತಾರೋ ಅವನಿರ್ತಾರೆ ಯಾರಿಗಾಗದ್ದು ಓಡೋಗ್ತಾರೆ ಅದೊಂದಾಯಿತು ತದೇವ ಚಿಂತೆಯತಿ ಚಿಂತನೆ ಮಾಡುವಾಗ ಅವನ ಕುರಿತಲೇ ಚಿಂತೆ ಮಾಡ್ತಾನ ಇದು ಒಂದರ್ಥ ಆಯಿತು ಇದು ಒಂದರ್ಥ ಆಯಿತು ಎರಡನೇ ಅರ್ಥ ಏನು ಅಂದರೆ ತದೇವ ಅ ಅವಯ ಅವಲೋಕಯತಿ ಅಂದ್ರೆ ಏನೇನು ನೋಡ್ತಾನೋ ಆ ಪ್ರೇಮದ ಕಣ್ಣುಗಳನ್ನ ನೋಡುವಾಗ ಮೊಟ್ಟೆ ಮುಂದೆದಾಗಿ ಪ್ರೇಮದ ಕಣ್ಣಲ್ಲಿ ಆ ಭಗವಂತನೇ ಇಲ್ಲಿ ಅಚ್ಚು ಒತ್ ಬಿಟ್ಟಿರ್ತಾನೆ ಸ್ಟ್ಯಾಂಪ್ ಹೊತ್ಬಿಟ್ಟಿರ್ತಾನೆ ನೋಡುವಾಗ ಭಗವಂತನೇ ಕಾಣ್ತಾ ಇರ್ತಾನೆ ಅದನ್ನೇ ಹೇಳಿದ್ದಾನಂತಹ ಅಸಹ್ಯಕರವಾದಂತಹ ದೃಶ್ಯ ಇದ್ರೂ ಕೂಡ ಅಲ್ಲಿ ಆ ಭಗವಂತನೆಯ ಸುಂದರ ವಿಗ್ರಹನಾಗಿ ಅದೇ ಒಂದು ದೃಶ್ಯದಲ್ಲಿ ಅವನು ಕಾಣ್ತಾ ಇರ್ತಾನೆ ಶ್ರೀರಾಮಕೃಷ್ಣ ಎಲ್ಲಾ ಶ್ರೀರಾಮಕೃಷ್ಣ ಅನುಭವ ಆದ ಬರ್ದಿಟ್ಟಿದ್ದ ನೀವು ನೋಡೋದಷ್ಟೇ ಏನಿಲ್ಲ ಎಂತೆಂತರಲ್ಲೂ ಕೂಡ ನನಗೆ ಭಗವಂತನ ಸ್ವರೂಪ ಕಾಣುತ್ತೆ ಅಂತ ಹೇಳಿ ಶ್ರೀರಾಮಕೃಷ್ಣರು ತಮ್ಮ ಅನುಭವವನ್ನು ವಿಷ್ಣು ವೇದದಲ್ಲಿ ಬರಬೇಕಿದ್ದಾರೆ ನೋಡಿ ಸಮಾಜದಲ್ಲಿ ಎಷ್ಟು ಅತ್ಯಂತ ಕೆಡಮಟ್ಟದಲ್ಲಿರುವಂತಹ ಒಂದು ದೃಶ್ಯಗಳಲ್ಲೂ ಕೂಡ ಅವ್ರಿಗೆ ಹೇಗೆ ಆ ಭಗವಂತನೇ ಕಾಣ್ತಾ ಇದ್ದಾನೆ ಅವನ ದೀಲಿಯೇ ಕಾಣ್ತಾ ಇದ್ದಾನೆ ಯಾಕೆ ಅಲ್ಲಿ ಮೊದಲೇ ಪ್ರೇಮ ಅಂತಕ್ಕಂಥ ಅಚ್ಚು ಬಿಟ್ಟಿದೆ ಆ ಕಣ್ಣಿನಲ್ಲಿ ಹೀಗಾಗಿ ಅದನ್ನೇ ನೋಡ್ತಾನೆ ತದೇವ ಶ್ರುಣೋತಿ ಇದು ಶ್ರೀರಾಮಕೃಷ್ಣ ಜೀವನದಲ್ಲಿ ಯಾ ಅವ್ರು ಹೇಳ್ತಾರೆ ಯಾವ ಆ ತಾಯಿ ಅಂತಕ್ಕಂಥವಳು ಆ ಐವತ್ತಾರು ಅಕ್ಷರದ ಸ್ವರೂಪಿಣಿಯವಳು ವರ್ಣಮಾಲೆಯ ಸ್ವರೂಪಿಣಿ ಯಾವ ಅಕ್ಷರಗಳಿಂದ ಆಕೆಯ ಸುಂದರವಾದಂತಹ ಸ್ತುತಿಗಳು ಇದೆಯೋ ಅದೇ ಅಕ್ಷರಗಳಿಂದ ಅತ್ಯಂತ ಕೆಟ್ಟ ಮಾತುಗಳು ಕೂಡ ಇದೆ ಅವ್ರಿಗೆ ಹಾಕಿ ಕಾಣುತ್ತೆ ಎಂತಹ ಕೆಟ್ಟ ಮಾತು ಕೇಳ್ತಾ ಇದ್ದಾಗಲೂ ಕೂಡ ಅವರಿಗೆ ಅದು ಕನ್ವರ್ಟ್ ಆಗುತ್ತೆ ನಮ್ಗೆ ಆ ಶಕ್ತಿ ಇಲ್ಲ ಅದು ನಮಗೆ ಈಗ ಅಂಥ ಶಕ್ತಿ ಇಲ್ಲ ನಮ್ಮಲ್ಲಿರ್ತಕ್ಕಂತಹ ತ್ರಿಗುಣಗಳು ಆ ಶಬ್ದವನ್ನು ಅನುಸರಿಸ್ಕೊಂಡು ಹೋಗ್ತವೆ ಅನುಸರಿಸ್ಕೊಂಡು ಹೋಗ್ತಾರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಆ ಪರಮಾತ್ಮವನ್ನು ನೋಡುವಂತಹ ಶಕ್ತಿ ಅದಕ್ಕೆ ಬರುವುದಿಲ್ಲ ಅದಕ್ಕಿಲ್ಲ ಅವರಿಗೆ ಅಂಥ ಶಕ್ತಿ ಇರ್ತದೆ ತದೇವ ಶುಣೋತಿ ತದೇವ ಭಾಷಯತಿ ಏನು ಮಾತನಾಡಿದ್ರು ಕೂಡ ಒಂದು ತಮಾಷೆ ಮಾಡಿದ್ರು ಕೂಡ ಭಗವಂತನ ಸಂಬಂಧವಾದಂತಹ ತಮಾಷೆಯನ್ನೇ ಮಾಡ್ತಾರವರು ಅವರ ಮಾತಿನಲ್ಲಿ ಕಾಡು ಹರಟೆ ಅಂತಕ್ಕಂಥದ್ದು ಬರೋದೇ ಇಲ್ಲ ತಪ್ಪಿ ತಪ್ಪಿಯೂ ಬರೋದಿಲ್ಲ ಹೇಗೆ ಶ್ರೀರಾಮಕೃಷ್ಣ ನೀವು ವಚನವೇದನ್ನು ನೋಡಿ ಅವ್ರು ಏನೇನೋ ಮಾತನಾಡ್ತಾ ಮಾತನಾಡ್ತಾ ಕೊಂಡಿಯನ್ನು ಜೋಡಿಸ್ತಾ ಅದೇ ವಿಷಯಕ್ಕೆ ಬರ್ತಾರೆ ಭಗವಂತನ ಸಂಬಂಧವಾದಂತಹ ವಿಷಯಕ್ಕೇ ಬಂದು ತದೇವ ಭಾಷೆಯ ತದೆಯವ ಚಿಂತೆಯತಿ ತದೇವ ಚಿಂತೆಯ ಅವರ ಚಿಂತನೆ ಯಾವಾಗಲೂ ಅದೇ ರೀತಿಯದ್ದು ಅಂತ ಹೇಳಲಿಕ್ಕೆ ಏನು ಸಾಕ್ಷಿ ಅಂತ ಹೇಳಿದ್ರೆ ಇದ್ದ ಹಾಗೆ ನಿಮ್ ಜೊತೆಗೆ ಮಾತನಾಡ್ತಾ ಇದ್ದಾಗ ಸ್ವಲ್ಪ ಆ ಅಸೋಸಿಯೇಷನ್ ಆಫ್ ಸಿಕ್ಕಿದಾಗ ಮನ್ಸಿಗೆ ಸಮಾಧಿಗೆ ಹೋಗ್ಬೋದು ಯಾಕೆಂದ್ರೆ ಆ ಚಿಂತನೆಯಲ್ಲಿ ನಿಮ್ ಜೊತೆಗೆ ಮಾತನಾಡ್ತಾ ಇದ್ರು ಕೂಡ ಭಗವಂತನ ಚಿಂತನೆ ಒಳಗಡೆ ನಡೀತಾ ಇರುತ್ತೆ ಅದಕ್ಕೆ ಛಟ್ ಅಂತ ಒಂದು ಆಲೋಚನೆ ಬಂದ ತಕ್ಷಣ ಅದು ಫಟ್ ಅಂತ ಇದಕ್ಕೆ ಹೋಗ್ಬೋದು ಆ ಸಮಾಧಿ ಸಮಾಧಿ ಸ್ಥಿತಿಗೆ ಹೋಗುತ್ತೆ ತದೆಯವೇ ಚಿಂತೆಯಲ್ಲಿ ಇದು ಇನ್ನೊಂದ್ ಸ್ವಾರಸ್ಯಕರವಾದಂತಹ ಅರ್ಥ ಮುಂದೆ ಮುಂದಿನ ತರಗತಿಯಲ್ಲಿ ಹೇಗೆ ಕವಿಗಳು ಇದನ್ನ ವರ್ಣಿಸ್ತಾರೆ ಅವಲೋಕಯತಿ ತದೇವ ಶುಣೋತಿ ತದೇವ ಭಾಷೆಯ ತದೇವ ಚಿಂತೆಯತಿ ಅನ್ನೋದನ್ನ ಹೇಗೆ ಆ ಗೋಪಿಯರ ಜೀವನದಿಂದ ವರ್ಣಿಸ್ತಾರೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮದ್ಚತೇ ಪೂರ್ಣಕ್ಕೆ ಪೂರ್ಣಮೂರ್ಣಮೇವಶಿಷ್ಯೆ ಶಾಂ ತ್ಿಶಾ ತ್ಿಶಾತಿ ಹರಿ ಓ ತತ್ ಶ್ರೀಕೃಷ್ಣರ್ಪಣಮಸ್ತು